ಮಂಗ ಸ್ಥಾಪಕರ್ವಧರ್ಮಸ್ವೇ ಅವತಾರೃಷ್ಣ ವಸುದೆ ವಸುತಾ ಮರ್ದೀ ಪರಮಂದ वंदे जगदुरु जयति जगति मया काया भवत्ते वचनरचनमेकल चाकल्य ध्रुवपदमी या तो यदा ध्रुवों सकलकुशलात्र ब्रह्मपुत्र नास्मी हम तरग ना इवतूं ಮಾಯೆ ಯಾ ಬಗ್ಗೆ ಒಂದು ಕಿಂಚಿತ್ತು ಏನದು ಎಂದು ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಅದು ತಿಳ್ಕೊಳ್ಳಲಿಕ್ಕೆ ಸಾಧ್ಯವಿಲ್ಲವಾದರೂ ಕೂಡ ನಮ್ಮ ಶಾಸ್ತ್ರಕಾರರು ಅದರ ಬಗ್ಗೆ ಏನು ಹೇಳಿದ್ದಾರೆ ನಾನು ಅದನ್ನು ಕಿಂಚಿತ್ತು ಇಲ್ಲಿ ಪರ್ಯಾಲೋಚಿಸೋಣ वेदात माय अंतर ब्रह्मन शक्ति ब्रह्म बेर अल मे बेर अलग श्री रामकृष्ण सुंदर वाद उदाह हाला मत बिड़क हाउ मत वक्र चलने सुड़ शक्ति इन बेर ಒಂದೇ ಒಂದು ಇಲ್ದ ಹೋದ್ರೆ ಇನ್ನೊಂದು ಇರುವುದಿಲ್ಲ ಒಂದನ್ನ ಇನ್ನೊಂದರ ಹೊರತಾಗಿ ಆಲೋಚನೆಗೂ ಕೂಡ ಬರುವುದಿಲ್ಲ ಆಲೋಚನೆಗೂ ಕೂಡ ನಿಲ್ಕುವುದಿಲ್ಲ ಬಿಳುಪು ಅಂದಾಗ ಯಾವುದರ ಬಿಳುಪು ಅಂತ ಪ್ರಶ್ನೆ ಬರ್ತೇವೆ ಹಾಲಿನ ಬಿಳುಪು ಅಂತ ಹೇಳಬೇಕು ಇಲ್ಲದೆ ಹೋದ್ರೆ ಸುಣ್ಣದ ಬಿಳುಪು ಅಂತ ಬೇರೆ ಹೋಯ್ತು ಹೊರಟೋಯ್ತಾರೆ ಹಾವು ಮತ್ತದರ ವಕ್ರಗತಿ ಅದನ್ನು ಬೇರೆ ಮಾಡಿ ಮನಸ್ಸಿನಿಂದಾಗಲೂ ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಹಾವು ಅಂದ ತಕ್ಷಣ ಹೀಗೀಗೆ ಚಂದನೆ ಬಂದೇ ಬರ್ತದೆ ಹಾಗೆಯೇ ಬೆಂಕಿ ಮತ್ತು ಅದರ ಸುಡುವ ಶಕ್ತಿ ಇನ್ನು ಬೇರೆ ಬೇರೆ ಮಾಡಿ ಅಂದ್ರೆ ಆಗೋದಿಲ್ಲ ಎಲ್ಲಿ ಸುಡುವ ಶಕ್ತಿ ಇದೆಯೋ ಬೆಂಕಿ ಇದ್ದೇ ಇದೆ ತೇಜಸ್ ಇದ್ದೇ ಇದೆ ಅಂತ ಹೇಳಿ ನಾವು ಊಹಿ ಹೀಗಾಗಿ ಅವೆರಡು ಬೇರ್ಪಡಿಸಲಾಗದು ಹಾಗೆ ಈ ಬ್ರಹ್ಮ ಮತ್ತು ಅದರ ಶಕ್ತಿ ಅದು ಅವನ ಶಕ್ತಿ ಅಥವಾ ಅವಳ ಶಕ್ತಿ ಇದು ಬೇರೆ ಮಾಡಲಿಕ್ಕೆ ಬರ್ತಕ್ಕದ ಅಲ್ಲ ಇದನ್ನ ವೇದಾಂತದಲ್ಲಿ ಈ ಮಾಯೆಯ ಕಾರ್ಯವನ್ನು ಹೇಗೆ ವಿವರಿಸುತ್ತಾರೆ ಅಂತ ಹೇಳಿದ್ರೆ ಈ ಮಾಯೆಗೆ ಎರಡು ಶಕ್ತಿ ಇದೆ ಮುಖ್ಯವಾಗಿ ಒಂದು ಆವರಣ ಶಕ್ತಿ ಎರಡನೇದು ವಿಕ್ಷೇಪ ಶಕ್ತಿ ಅಂತ ಏನಿದು ಅಂತ ಹೇಳಿದ್ರೆ ಆವರಣ ಶಕ್ತಿ ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ನಾವು ಇಲ್ಲಿ ತನಕ ಭಗವಂತನನ್ನು ಸತ್ತವಾಗಿ ನೋಡ್ತಾ ಇರ್ತೇವೆ ಇದ್ದಕ್ಕಿದ್ದ ಹಾಗೆ ಅವನು ಬ್ಲಾಕ್ ಮಾಡಿಬಿಡ್ತಾನ ಶಕ್ತಿಯಿಂದ ಪರದೆಯನ್ನು ಹಾಕಲಾಗುತ್ತೋ ಅದೇ ರೀತಿ ಜೀವನಿಗೂ ಆ ಬ್ರಹ್ಮನಿಗೂ ಒಂದು ಇದು ಪರದೆ ಕಲ್ಪನೆ ಹಾಕುತ್ತೆ ಅದು ಯಾವಾಗ ಸರಿ ಅಷ್ಟಿದ್ರೆ ಸರಿ ಅಜ್ಞಾನ ಆ ಒಂದು ಸ್ಕ್ರೀನ್ ಯಾವಾಗ ಬಂತೋ ಅದರ ಮೇಲೆ ಈಗ ಕೇವಲ ಸ್ಕ್ರೀನ್ ಯಾರಿಗಿಷ್ಟಿದೆ ಅದರ ಮೇಲೆ ಏನಾದರೂ ಸೀರಿಯಲ್ ಅಥವಾ ಫಿಲಮ್ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸ್ಬಿಡುತ್ತೆ ಆಗ ವಿಕ್ಷೇಪ ಶುರುವಾಗುತ್ತೆ ಅದರ ಆಟ ವಿಕ್ಷೇಪ ಶಕ್ತಿ ಶುರು ಮಾಡ್ತದ್ದು ತರಾವಾರಿಯಾದಂತಹ ನಾಮರೂಪಾಭ್ಯಾಮ ವ್ಯಾಕಾರೋಮಿ ಅಂತ ಭಗವಂತ ಹೇಳ್ತಾನೆ ನಾಮರೂಪಗಳನ್ನು ಅದರೊಂದಿಗೆ ನಾನು ಆಟವಾಡ್ತೇನೆ ಅಂತ ಆಗ ಒಂದು ಎರಡಾಯಿತು ಎರಡು ಹಲವಾಯಿತು ಹಲವು ಮತ್ತು ಹಲವುಗಳಾದ ಹೀಗೆ ಆ ವಿಕ್ಷೇಪ ಶಕ್ತಿ ಕೆಲಸ ಮಾಡ್ತಾ ಈ ಎರಡು ಶಕ್ತಿಯಿಂದ ಅದು ಆ ಜೀವನನ್ನ ಅನಂತವು ಎಂಬಂತಹ ಒಂದು ಸಂಸಾರದಲ್ಲಿ ಬಂಧಿಸಿ ಇಟ್ಬಿಟ್ಟಿದೆ ಮತ್ತೆ ಅವನು ಬೇರೆ ಆಲೋಚನೆ ಮಾಡಬಾರ್ದವನು ಆ ಟೈಮೇ ಸಿಗಬಾರ್ದು ಅವನಿಗೆ ಆಲೋಚನೆ ಮಾಡಲಿಕ್ಕೆ ಆ ರೀತಿ ಮಾಡಿಬಿಡುತ್ತೆ ವಿಕ್ಷೇಪ ಶಕ್ತಿಯಿಂದ ಯಾಕಂದ್ರೆ ಆವರಣ ಶಕ್ತಿ ಇದ್ರೆ ಬೋರ್ ಆಗಿಬಿಡುತ್ತೆ ಅವನು ಇದೇನೋ ಒಂದು ಆಗ್ತಾ ಇಲ್ಲ ಅಂತ ಹೇಳಿ ಆಗ ಅವನು ಆಲೋಚನೆ ಶುರು ಮಾಡ್ತಾನೆ ಆ ಆಲೋಚನೆಗೂ ಕೂಡ ಅವಕಾಶವನ್ನು ಕೊಡಬಾರ್ದು ಅಷ್ಟು ಅವನನ್ನು ಸಂಸಾರದಲ್ಲಿ ಮುಳುಗಿಸಿಬಿಡಬೇಕು ಅದು ಈ ಶಕ್ತಿ ಅದ್ಭುತವಾದಂತಹ ವಿಕ್ಷೇಪ ಶಕ್ತಿಯ ಕಾರ್ಯ ಈ ಎರಡು ಶಕ್ತಿ ಈ ಸಾಮಾನ್ಯವಾಗಿ ಜೀವನ್ಮುಕ್ತಿಯ ದಿಶೆಯಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ ಜೀವನ್ಮುಕ್ತಿ ಅಂತ ಅದೊಂದು ಅವಸ್ಥೆ ಜೀವನ್ ಏವ ಮುಕ್ತ ಬದುಕಿರುವಾಗಲೇ ಶರೀರ ಸಶರೀರಿಯಾಗಿಯೇ ಮುಕ್ತನಾಗಿರ್ತಾನ ಆ ಒಬ್ಬ ಸಾಧಕ ಅದು ಹೇಗಿರುತ್ತೆ ಅಂತ ಹೇಳಿದ್ರೆ ಆಗ ಅವನಿಗೆ ಈ ವಿಕ್ಷೇಪ ಶಕ್ತಿ ಇರುವುದಿಲ್ಲ ಅಲ್ಲ ಈ ಆವರಣ ಶಕ್ತಿ ಇರುವುದಿಲ್ಲ ಕಂಪ್ಲೀಟ್ ಆವರಣ ಶಕ್ತಿಯನ್ನು ಸ್ಕ್ರೀನ್ ಇರುವುದಿಲ್ಲ ಸ್ಕ್ರೀನ್ ಇಲ್ಲದೇನೆ ಇದು ಮಾತ್ರ ತೋರ್ತಾ ಇರ್ತಾನೆ ವಿಕ್ಷೇಪ ಶಕ್ತಿಯ ಆಟ ತೋರ್ತಾ ಇರ್ತಾನೆ ಬ್ರಹ್ಮನೇ ಹಲವಾಗಿ ಆಟವಾಡ್ತಾ ಇರ್ತಾನ ಬ್ರಹ್ಮನೇ ಹಲುವಾಗಿ ಆಟವಾಡ್ತಾ ಇರ್ತಾನೆ ಇಲ್ಲೇ ಹೋದ್ರೆ ಬ್ರಹ್ಮ ಹಲವಾಗುವುದಿಲ್ಲ ಅದೊಂಥರ ವಿಚಿತ್ರ ಅದು ಶ್ರೀರಾಮಕೃಷ್ಣ ಹೇಳ್ತಾರೆ ಅವರಿಗೆ ಯಾವಾಗ ಗಂಟ್ಲು ನೋವು ಇರುತ್ತೋ ಲಾಟು ತಲೆ ಮೇಲೆ ಹೀಗೆ ಕೈ ಇಟ್ಕೊಂಡು ಕೂತಿರ್ತಾನೆ ಇಲ್ಲಿ ಕಾಶೀಪುರದ ತೋಟದ ಮನೆಯಲ್ಲಿ ಆವಾಗ ಶ್ರೀರಾಮಕೃಷ್ಣರು ಮುಗತ್ತಾ ಹೇಳ್ತಾ ಹೇಳ್ತಾರೆ ಈ ಒಂದು ನೋಡಿದ್ರೆ ನನಗೆ ಬ್ರಹ್ಮನೇ ಹೀಗೆ ಕೂತ ಹಾಗೆ ಕಾಣಿಸ್ತಾ ಇದೆ ಅಂತ ಹೀಗೆ ಕಾಣಿಸ್ತಾ ಇದೆ ಅವರು ಕೇವಲ ಹೇಳುವುದಲ್ಲ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ನೋಡ್ತಾ ಇದ್ದಾರೆ ಅಂತ ಅರ್ಥ ಹಾಗೆ ತಮಾಷೆ ಅಲ್ಲ ಅವರು ನೋಡ್ತಾ ಇದ್ದಾರೆ ಅಂತರ್ಥ ಸರ್ವೂ ಬ್ರಹ್ಮಮಯವಾಗಿ ಅವ್ರಿಗೆ ಕಾಣಿಸ್ತಾ ಇರುತ್ತೊಂಥರ ಸ್ಥಿತಿ ಅದು ಯಾವಾಗ ವಿದೇಹ ಮುಕ್ತಿ ಆಗ್ತದೋ ಶರೀರವೂ ಕೂಡ ನಾಶವಾಗ್ತದೆ ನಿಮಿತ್ತವಾಗಿ ಇರ್ತಕ್ಕಂಥ ಈ ಶರೀರವು ನಾಶವಾಗುತ್ತೋ ಆವಾಗ ಅದು ಬ್ರಹ್ಮೀಭವತಿ ಬ್ರಹ್ಮೋತಿ ಒಂದಾಗುತ್ತೆ ಅಲ್ಲಿ ಎರಡಿಲ್ಲ ಒಂದೂ ಇಲ್ಲ ಹೇಳಲಿಕ್ಕೆ ಬರೋದಿಲ್ಲ ಅಂತಹ ಹಾಗೆ ಅದು ಆ ಮಾಯೆಯ ಶಕ್ತಿಯಿಂದ ಈ ಇಡೀ ಸಂಸಾರ ನಡ್ಕೊಂಡು ಹೋಗ್ತಾ ಇದೆ ಅದನ್ನ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಉಪನಿಷತ್ನಲ್ಲೇ ಈ ಮಾಯೆಯ ಕಲ್ಪನೆ ಇದೆ ಮೊಟ್ಟ ಮೊನ್ನೆದಾಗಿ ಋಗ್ವೇದದಲ್ಲಿಯೇ ಈ ಮಾಯ ಕಲ್ಪನೆ ಇದೆ ಅದರಲ್ಲಿ ಇಂದ್ರೋ ಮಾಯಾಭಿಷುರು ರೂಪ ಅಂತ ಹೇಳಿ ಒಂದು ಶ್ಲೋಕಾರ್ಥ ಬರ್ತದೆ ಇಂದ್ರ ಅಂದರೆ ಅಲ್ಲಿ ಭಗವಂತ ಅಂತಲೇ ಅರ್ಥ ಇಂದ್ರ ಅಂದರೆ ಈ ಇಂದ್ರ ಅಲ್ಲ ಎಲ್ಲಿ ವೇದದಲ್ಲಿ ಇಂದ್ರ ಅನ್ನುವಂಥ ಶಬ್ದ ಬರುತ್ತೋ ಆವಾಗ ಅದು ಸಾಕ್ಷಿ ಭಗವಂತ ಪರಮಾತ್ಮ ಅಂತಂದರೆ ಲೆಕ್ಕ ಆ ಪರಮಾತ್ಮನು ಮಾಯೆಯೊಂದಿಗೆ ಹಲವು ಬಗೆಯಾಗುತ್ತಾನೆ ಪುರುರೂಪ ಈಯದೇ ಹಲು ಬಗೆಯಾಗುತ್ತಾನೆ ಅವನೆ ಮಾಯ ಹಾಗೆಯೇ ಇಲ್ಲಿ ಶ್ವೇತಾಶ ಉಪನಿಷತ್ತಿನ ಭಾಗಕ್ಕೆ ಯಾವ ಬರ್ತೀವ್ಯೋ ಆವಾಗ ಈ ಉಪನಿಷತ್ನಲ್ಲಿ ಮಾಯಾಂತೂ ಪ್ರಕೃತಿ ವಿದ್ಯಾದು ಮಾಯಿನಂತೂ ಮಹೇಶ್ವರಂ ಅಂತ ಬರುತ್ತೆ ಮಾಯೆ ಅಂದ್ರೆ ಏನು ಪ್ರಕೃತಿ ಈ ಪ್ರಕೃತಿಯೇ ಮಾಯ ಮಾಹಿ ಅಂದರೆ ಯಾರ ಅಧೀನದಲ್ಲಿ ಆ ಪ್ರಕೃತಿ ಇದೆಯೋ ಅದು ಯಾರು ಅಂದ್ರೆ ಮಹೇಶ್ವರ ಮಹೇಶ್ವರ ಅಂದ್ರಲ್ಲಿ ಈಶ್ವರ ಅಂತಲ್ಲ ತ್ರಿಶೂಲ ದಾರಿ ಅಂತ ಈಶ್ವರ ಅಂತ ಆಗ್ಬೇಕ ಪರಮಾತ್ಮ ಅವನು ಈಶ್ವರ ಹೇಗಾದ ಆ ಪರಮಾತ್ಮ ಈಶ್ವರ ಹೇಗಾದ ಅಂದರೆ ಮಾಯೆಗೆ ಅವನು ಒಡೆಯನಾದ್ದರಿಂದ ಈಶ್ವರ ಈಶ್ವರ ಅಂದ್ರೆ ಓನರ್ ಅಂತ ಅಷ್ಟೆ ಏನೇನಲ್ಲ ಎಲ್ರೂ ಈಶ್ವರ್ರೆ ಅವರವರ ಒಂದು ಲಿಮಿಟ್ನಲ್ಲಿ ಅವರವ್ರ ಈಶ್ವರ ಆದರೆ ಅವನು ಮಹೇಶ್ವರ ಯಾಕೆ ಅಂದರೆ ಎಲ್ಲ ಈಶ್ವರರಿಗೂ ಅವನೇ ಓನರು ಆದ್ರೇ ಅವನು ಮಹೇಶ್ವರ ಪರಮಾತ್ಮ ಮಹೇಶ್ವರ ಆ ಮಾಯೆಗೂ ಕೂಡ ಎಲ್ಲ ಈಶ್ವರನ್ನು ಆಟ ಆಡ್ತಾ ಇರತಕ್ಕಂಥ ಆಕೆ ಮಾಯೆ ಆ ಮಾಯೆಗೂ ಕೂಡ ಇವನು ಈಶ್ವರ ಹೀಗಾಗಿ ಮಾಯನಂತೂ ಮಹೇಶ್ವರ ಮಾಯಿ ಮಾಯೆಗೆ ಒಡೆಯ ಅವನು ಮಹೇಶ್ವರ ಆ ಪರಮಾತ್ಮ ಹಾಗೆಯೇ ಭಗವದ್ಗೀತೆಯಲ್ಲಿ ಈ ಮಾಯ ಚಮತ್ಕಾರವನ್ನು ಭಗವಂತ ಹೇಳ್ತಾನೆ ಯಾಕೆ ಅವರು ನನ್ನ ನಾನು ಮಾನಸ ರೂಪವನ್ನು ತಾಡಿ ಬಂದರೂ ಕೂಡ ಯಾಕೆ ಅವರು ನನ್ನನ್ನು ಗುರುತಿಸುವುದಿಲ್ಲ ಯಾಕೆ ನನ್ನ ಲೀಲೆಯನ್ನು ಅರ್ಥ ಅರ್ಥ ಮಾಡ್ಕೊಳ್ಳುವುದಿಲ್ಲ ಅವರ ಪಕ್ಕದಲ್ಲೇ ನಾನು ಲೀಲೆ ಆಡ್ತಾ ಇದ್ರು ಕೂಡ ಯಾಕೆ ಅರ್ಥ ಮಾಡ್ಕೊಳ್ಳುವುದಿಲ್ಲ ನಮಾನ್ ದುಷ್ಕೃತಿನೋ ಮೂಡಾ ಪ್ರಪದ್ಯಂತೇ ನರಾಧಮಾಹ ಮಾಯೆಯಾದ ಕೃತಜ್ಞಾನಾ ಆಸುರಂ ಭಾವಭಾಶ್ರಿತ ಮಾಯೇ ಕಾರಣ ಮಾಯಿಂದ ಅವರು ಆಸುರ ಭಾವವನ್ನು ಆಶ್ರಯಿಸುತ್ತಾರೆ ಆಸುರ ಭಾವ ಅಂದ್ರೆ ಆಸುರಿ ಸಂಪತ್ತಂತ ಇದೆಯಲ್ಲ ದೈವಾಸುರ ಸಂಪತ್ ವಿಭಾಗ ಯೋಗ ಅದರಲ್ಲಿ ಆಸುರಿ ಸಂಪತ್ ಆ ಆಸುರಿ ಸಂಪತ್ತಲ್ಲೇ ಇರ್ತಾರೆ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ ಯಕ್ಷೆ ದಾಸ್ತ್ಯ ಮೋದಿಷ್ಯೆ ಈ ರೀತಿಯಾಗಿ ನಾನು ಯಜ್ಞ ಮಾಡ್ತೇನೆ ನಾನು ವೈರಿಯನ್ನು ಸದೆಬಡಿತೇನೆ ನಾನು ಕೊಡ್ತಾ ಇದ್ದೇನೆ ಈ ರೀತಿಯಾದಂತಹ ಅಹಂಕಾರಯುಕ್ತವಾದಂತಹ ಭಾವನೆಗಳಲ್ಲೇ ಸತತವಾಗಿ ಕ್ರೀಡಿಸ್ತಾ ಇರ್ತಾರ ಕಾಟವಾಡ್ತಾ ಇರ್ತಾರೆ ತಂಪಾರಿ ತವ ಇಂಥವರು ಆಸುರ ಸಂಪತ್ತು ನನ್ನ ಹೊಂದೋರು ಸಂಪತ್ತು ಅದು ಕೂಡ ಸಂಪತ್ತೆ ಯಾಕೆಂದ್ರೆ ಅದು ಕೂಡ ನನ್ನ ಮಾಯಲ್ಲೇ ವೆಲ್ತ್ ಅದು ಕೂಡ ವೆಲ್ತ್ ಅವರಿಗೆ ಅಂತಹ ಅವರಿಗೆ ನಮಾಂ ದುಷ್ಕೃತಿನ ಮೂಡಾಹ ಪ್ರಬದ್ದಂತಿ ನರಾಮ್ ನರಾಧಮ ಅಂತ ನರಾಧಮರು ರಚಡ್ ಪೀಪಲ್ ಅವರು ನನ್ನನ್ನು ಎಂದಿಗೂ ಪಡೆಯಲಾರರು ಯಾರು ಮಾಯೆಯ ಅಪಹೃತಜ್ಞ ಯಾರ ಪ್ರಜ್ಞೆಯು ಮಾಯೆಯಿಂದ ಅಪಹೃತವಾಗಿದೆಯೋ ಅಪಹರಿಸಲ್ಪಟ್ಟಿದೆಯೋ ಹೈಜಾಟ್ ಆಗಿದೆಯೋ ಅವರಿಗೆ ನಾನು ಸಿಗುವುದಿಲ್ಲ ಅಂತವರು ದುಷ್ಕೃತಿಗಳು दुष्कृति नहा याक एला तपुसने विवेक इदे कारण तपुस तप केस नाम सिगद साधने भजनियन संसारद रथर आगे हीग नान ना हम प्रकाश सर्वस्थ योग माया समावृत हाहम प्रकाश सर्वस्थ ನಾನು ಯಾವಾಗಲೂ ಬೆಳಕಿಗೆ ಬರುವುದಿಲ್ಲ ತೋರಿಕೊಳ್ಳುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಯೋಗಮಾಯ ಸಮಾಪುತ ಯೋಗಮಾಯೆಯನ್ನು ಇಟ್ಟುಕೊಂಡು ಬಂದಿದ್ದೇನೆ ನಾನು ಇದ್ರ ಆದ್ರಿಂದ ನಾನು ಎದುರುಗಡೆ ಬಂದರೂ ಕೂಡ ನಿಮಗೆ ನನ್ನನ್ನು ಗುರುತಿಸ್ಲಿಕ್ಕಾಗುವುದಿಲ್ಲ ಯಾರು ನನ್ನವರೋ ಅವರು ಮಾತ್ರ ನನ್ನನ್ನು ಗುರುತಿಸ್ತಾರೆ ಅಂದರೆ ಯಾರಿಗೆ ಅದಾಗಲೇ ಚಿಚ್ಚುದ್ದಿ ಉಂಟಾಗಿಯೋ ನಾನು ಎಳ್ಕೊಂಡು ಬಂದಿರುತ್ತೇನೆಯೋ ನನ್ನ ಜೊತೆಗೆ ಈಶ್ವರ ಕೋಟಿಗಳು ಅಂತ ಕರಿತಾರ ಶ್ರೀರಾಮಕೃಷ್ಣ ಜೀವನ ಓದಿದ್ರೆ ಇದೆಲ್ಲ ಗೊತ್ತಾಗತ್ತೆ ಆ ಈಶ್ವರ ಕೋಟಿಗಳಿಗೆ ಮಾತ್ರ ಗೊತ್ತಾಗತ್ತೆ ಇವನು ಯಾರು ಅಂತ ಇವನಿಗೂ ನನಗೂ ಸಂಬಂಧ ಹೊಂದಿದೆ ಅದ್ ಯಾವ ಸಂಬಂಧ ಅಂತ ಅವರಲ್ಲೇ ಅಟ್ರಾಕ್ಟ್ ಆಗಿ ಅಲ್ಲೇ ಬರ್ತಾರೆ ಅವ್ರಿಗೆ ಮಾತ್ರ ನಾನು ಪ್ರಕಾಶ ನಾನು ಅವರಿಗ ಮಾತ್ರ ತೋರ್ಕೊಳ್ತೇನೆ ಬೇರೆಯವರಿಗೆ ಯಾವತ್ತೂ ಕೂಡ ನಾನು ನನ್ನ ನಿಜಸ್ವರೂಪವನ್ನು ತೋರಿಸಿಕೊಳ್ಳುವುದಿಪ್ಪ ಮೂಡೋ ಎಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಂ ಮೂಡರಾದಂತಹ ಈ ಜನರು ನನ್ನನ್ನ ಅಜನೆಂದು ಅಂದ್ರೆ ಹುಟ್ಟಿಲ್ಲದವನೆಂದು ಹಾಗೂ ನಾಶವಿಲ್ಲದವನೆಂದು ಅರಿಯರು ಅವ್ರು ತಿಳ್ಕೊಳ್ತಾರೆ ಊನಪ್ಪ ದೇಹ ಹೊತ್ತು ಯಾವಾಗ ಹುಟ್ಟಿದಪ್ಪ ಹುಟ್ಟಿದ್ದು ಸಾವಿರದ ಹಾ ಇವನ್ ಯಾವಾಗ ಸಮಾಧಿ ಹೊಂದಿದ್ದು ಸಾವಿರದ ಎಂಟುನೂರ ಎಂಬತ್ತಾರು ಇಷ್ಟೆ ಮುಗಿತಲ್ಲಿಗೆ ಗೊತ್ತಾಗೋದೇ ಇಲ್ಲ ಕೊನೆಯವರು ಅವನಾಗ ಅವನೇ ತನಕ ಬಾಯಿ ಬಿಡುವುದಿಲ್ವೋ ಆ ಪರಮಾತ್ಮ ಅವತರಿಸ ಬಂದಂತಹ ಆ ಪರಮಾತ್ಮ ಎಲ್ಲಿಯವರೆಗೆ ತಾನಾ ತನ್ನ ಐಶ್ವರ್ಯವನ್ನು ತೋರಿಸುವುದಿಲ್ವೋ ಆ ಈಶ್ವರ ಇದನ್ನು ಅಲ್ಲಿ ತನಕ ಪರಿಚಯ ಮಾಡಿಕೊಳ್ಳಿ ಆಗುವುದೇ ಇಲ್ಲ ಈ ಮಾಯೆಗೆ ಇನ್ನೊಂದು ಅರ್ಥ ಇದೆ ಸಾಮಾನ್ಯವಾಗಿ ಲೋಕದಲ್ಲಿ ಸಂಸ್ಕೃತದಲ್ಲಿ ಬಳಸುವಂತಹ ಅರ್ಥ ಮಾಯಿಕ ಅಂತ ಕರೀತಾರೆ ಅದಕ್ಕೋಸ್ಕರ ಅಮಾಯ ಅಮಾಯವಾಗಬೇಕು ಅಂತ ಹೇಳ್ತಾರೆ ಏನಿದು ಮಾಯಾ ಅಂದರೆ ಅಂದರೆ ಮೋಸ ಮಾಡುವುದು ಮೋಸ ಮಾಡುವಂತಹ ಸ್ವಭಾವ ಈ ಶಕ್ತಿ ಇದೆ ನಾನು ಯಾರೋ ನಾನು ಅದಲ್ಲ ಅಂತ ತಿಳಿಸ್ಕೊಡ್ತೇವೆ ನಾನು ಯಾವ್ದು ಅಲ್ವೋ ನೀನು ಅದೇ ಅಂತ ಹೇಳ್ತವೆ ಇದೆ ಮೋಸ ನಾನು ಸಾವಿಲ್ಲದವನು. ನಾನು ಎಂದೆಂದಿಗೂ ಇರ್ತಕ್ಕಂತವನು ನನ್ನಲ್ಲೇ ಅನಂತವಾದಂತಹ ಸುಖವಿದೆ ಆನಂದವಿದೆ ಆದ್ರೂ ಹೇಳ್ತೇನೆ ನೀನು ನಿರಾಮಂತ ನಿನಗೆ ಆನಂದ ಬೇಕಾದರೆ ಇನ್ನೊಂದು ಏನನ್ನೋ ಬಯಸು ಹೇಳ್ಕೊಡ್ಬೇಕು ನಿನಗೆ ಸಾವಿದೆ ನೀನು ಸಾಹಿತ್ಯ ನಿನಗೆ ಹುಟ್ಟಿದೆ ಈ ರೀತಿ ಹೇಳ್ಕೊಡ್ಬೇಕು ನಿನ್ನ ನಿಜ ಸ್ವರೂಪವನ್ನು ಮರೆಮಾಚಿ ನಿನಗೆ ಇಲ್ದಿರುವಂತಹ ಏನು ಒಂದು ನೇಚರ್ ಇದೆಯೋ ಕ್ವಾಲಿಟಿ ಇದೆಯೋ ಅದನ್ನು ನಿನ್ನ ಮೇಲೆ ಹಾಕುತ್ತೆ ಅದನ್ನು ಟೆಕ್ನಿಕಲ್ ಆಗಿ ಹೇಳ್ತಾರೆ ಅಭ್ಯಾಸ ಅಂತ ಹೇಳ್ತಾರೆ ವೇದಾಂತದಲ್ಲಿ ಅಭ್ಯಾಸ ಅಂತ ಹೇಳ್ತಾರೆ ಅಭ್ಯಾಸವಾಗುತ್ತೆ ಇದರ ಗುಣ ಇದಕ್ಕೆ ಇದರ ಗುಣ ಇದಕ್ಕೆ ಕೇವಲ ಹೀಗಿದ್ರೆ ತುಂಬಾ ಸುಲಭ ಕಣ್ಣಿಡಿಯೋದು ಒಂದ್ರ ಮೇಲೆ ಒಂದಿದ್ರೆ ತುಂಬಾ ಸುಲಭ ಕಣ್ಣಿಡಿಯೋರು ಯಾಕೆ ಅಂದ್ರೆ ಇದರ ಮೇಲೆ ಇದಿದೆ ಅಂತ ಗೊತ್ತಾಗುತ್ತೆ ಆದ್ರೆ ಇದರ ಗುಣವನ್ನ ಇದು ಹೊಂದಿ ಇದರ ಗುಣವನ್ನ ಇದು ಹೊಂದಿ ಅದ್ಲು ಬದಲು ಮಾಡ್ಕೊಂಬಿಟ್ರೆ ತುಂಬಾ ಕಷ್ಟ ಕಂಡುಹಿಡಿಯುವುದೇ ಕಷ್ಟ ಕಂಡುಹಿಡಿಯೋಕೆ ಆಗುದೇ ಇಲ್ಲ ಈ ಮಾಯ ಕೆಲಸ ಒಂದರ ಗುಣ ಒಂದರ ಗುಣವನ್ನು ಇನ್ನೊಂದಕ್ಕೆ ಅದರ ಗುಣವನ್ನು ಇನ್ನೊಂದಕ್ಕೆ ಹೀಗೆ ಹಾಕಿಬಿಡ್ತೀವಿ ಹೀಗಾಗಿ ಅದಕ್ಕೆ ಮೋಸ ಮಾಡುವಂತಹ ಒಂದು ಹೆಸರು ಇದೆ ಮಾಯಾ ಅಂದರೆ ಆದರೆ ಇಷ್ಟೆಲ್ಲ ಆಯ್ತಾ ಹಾಗಿದ್ರೆ ಜ್ಞಾನ ಬಂದರೆ ಎಲ್ಲಿದೆಯಪ್ಪ ಮಾಯೆ ಅಲ್ಲಿಲ್ಲ ಅದಿಲ್ಲ ಇದೆಯಾ ಇಲ್ಲ ಇಲ್ವ ಇದೆ ಅದಕ್ಕೋಸ್ಕರ ವೇದಾಂತದಲ್ಲಿ ಅದಕ್ಕೆ ಇನ್ನೊಂದು ಹೆಸರು ಹೇಳುದು ಅನಿರ್ವಚನೀಯ ಅಂತ ಅಂದ್ರೆ ಹೇಳಲಿಕ್ಕೆ ಆಗೋದಿಲ್ಲ ಸರ್ ಹೇಳಲಿಕ್ಕೆ ಬರೋದಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ ಅನಿರ್ವಚನೀಯ ಯಾಕೋ ಜ್ಞಾನ ಬಂದಾಗ ತೋರ್ಸಿ ಮಾ ಇಲ್ಲ ಅಲ್ಲಿ ತೋರ್ಸ್ಲಿಕ್ಕೆ ಅದು ಇಲ್ಲ ಸರಿ ಕತ್ಲೆಯನ್ನು ನಾನು ನೋಡ್ಬೇಕು ಸ್ಟಾರ್ಸ್ ಹಾಕ್ತೀನಿ कत् तोर्सी इवेल ओ हो टाक्रे अगे टार छान आज ज्ञान के विरोधी अब माय ज्ञान के अथवा भक्ति रूपव ज्ञान के आय विरोधी अदिमी इंद्रे अभी ज्ञान बंद ಆ ಮಾಯೆ ಇರುವುದಿಲ್ಲ ತನ್ನ ಮಕ್ಕಳನ್ನ ಕಟ್ಕೊಂಡು ಓಡುವುದು ತನ್ನ ಮಕ್ಕಳನ್ನ ಕಟ್ಕೊಂಡು ಓಡೋದು ಅದು ಅದರ ಸ್ವಭಾವ ಮಾಯ ಸ್ವಭಾವವೇ ಅದು ಜ್ಞಾನಕ್ಕೆ ಇದು ಎಷ್ಟು ಇದು ಅಂತ ಹೇಳಿದ್ರೆ ಸ್ವಾಮಿ ವಿವೇಕಾನಂದರು ಆ ಮಾಯ ಒಂದು ಸ್ವರೂಪವನ್ನು ವರ್ಣನೆ ಮಾಡ್ತಾ ಅವರು ತಮ್ಮ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತಾರೆ ಅವ್ರು ಯಾವಾಗ ರಾಜಸ್ಥಾನದ ಮುಖಾಂತರವಾಗಿ ಆ ಮರಳು ಗಾರ್ಡಿನಲ್ಲಿರಬೇಕಾದ್ರೆ ಅವರಿಗೆ ಭಯಂಕರ ಬಾಯಾರಿಕೆ ತುಂಬ ಬಾಯಾರಾಯಿತು ಯಾವಾಗ ಬಾಯಾರಿದ್ದಾರೋ ಆ ಬಾಯಾರಿಗೆಗೆ ತಕ್ಕಂತೆ ಅಲ್ಲೊಂದು ಏನೋ ಒಂದು ಕಾರಣ ಆ ಮರಳುಗಾರ್ಡಿನಲ್ಲಿ ಆ ಬಿಸಿಲಿಗೆ ಅಲ್ಲಿ ಮರೀಚಿಕೆ ಮರೀಚಿಕೆ ಉತ್ಪನ್ನವಾಯಿತು ಮೃಗಜಲ ಅದು ಉತ್ಪನ್ನವಾಯಿತು ನೀರಿದೆಯಬ್ಬ ಇಷ್ಟೊಂದು ನಡು ನಡು ಸುಸ್ತಾಗುತ್ತದೆ ಬಿತ್ತಲ್ಲಿ ಹೋಗಿ ನೀರನ್ನು ಕುಡಿಯೋಣ ಅಂತ ಹೋಗ್ತಾರೆ ಇಲ್ಲೇ ದೂರದಲ್ಲಿದೆ ಅಂತ ಹತ್ರದಲ್ಲಿ ಅಂಥ ದೂರದಲ್ಲೇ ಇದೆ ಅಲ್ಲಿ ಹೋಗ್ತಾರೆ ಇಲ್ಲ ಅದು ಇನ್ನೊಂದೆಲ್ಲೋ ಅಲ್ಲೂ ಕಾಣಿಸ್ಕೊಡ್ತಾ ಇತ್ತು ಓಹೋ ಅದು ಏನೋ ಬಹುಶಃ ನನ್ನ ಕಣ್ಣಿನ ಏನೋ ದೋಷ ಇರ್ಬೋದು ಇನ್ನೊಂದಿಷ್ಟು ದೂರ ಹೋದ ಅಲ್ಲಿ ಹೋಗಿ ನೋಡ್ತಾರೆ ಅಲ್ಲಿ ನೋಡಿದ್ರೆ ಅಲ್ಲೂ ಇಲ್ಲ ಏನೋ ಏನಿದೆ ಈಗ ಆಡಾಡ್ತಾ ಇಲ್ಲ ಅವ್ರಿಗೇನಿದೆ ಎಷ್ಟು ಬಾಯಾರಿದ್ದಾರೆ ಅಂತ ಹೇಳಿದ್ರೆ ಅವರ ಆಲೋಚನೆಯ ಶಕ್ತಿ ಅಲ್ಲಿ ಕೊಂದಿ ಹೋಗಿದೆ ಆಲೋಚನೆಯ ಶಕ್ತಿ ಕೊಂದಿ ಹೋಗಿದೆ ಅದು ಏನು ಅಂತ ನಿರ್ಣಯ ಮಾಡುವಂಥ ಶಕ್ತಿ ಇಲ್ಲಿಲ್ಲ ಸ್ವಲ್ಪ ಹೊತ್ತು ಹೋದ್ಮೇಲೆ ಅವ್ರು ಓದಕ್ಕೆ ನಾನು ಇಷ್ಟು ಸಣ್ಣದ್ರಿಂದ ಎಷ್ಟು ಪುಸ್ತಕಗಳನ್ನೆಲ್ಲ ಓದಿ ನನಗೆ ಇಷ್ಟೊಂದು ಸಣ್ಣ ವಿಷಯ ಗೊತ್ತಾಗ್ಲಿಲ್ವಾ ಮರಳುಗಾಡಿನಲ್ಲಿ ಏನು ಉತ್ಪತ್ತಿ ಆಗುತ್ತೆ ಇದನ್ನೇ ತಾನೇ ಹೇಳೋದು ಮರೀಚಿಗೆ ಮೃಗ ಜಲ ಅಂದ್ರೆ ಇದನ್ನೇ ತಾನು ಹೇಳೋದು ಅಯ್ಯೋ ಅಂತ ಹೇಳಿ ಅವರು ನಗ್ಕೊಂಡು ಪುನಃ ಮುಂದೆ ಹೊರಟೋರು ಅವರಿಗೆ ಜ್ಞಾನ ಬಂತು ಜ್ಞಾನ ಬಂತು ಅವ್ರು ಹೋಗ್ತಾ ಇದ್ದಾರೆ ಪುನಃ ಅದು ಕಾಣಿಸ್ಕೊಂಡಿದೆ ಪುನಃ ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಿದೆ ಆದರೆ ಅವರು ಆ ಜ್ಞಾನದಿಂದ ಕಿಂಚಿತ್ತು ವಿಚಲಿತರಾಗಿಲ್ಲ ಅವರು ನಗ್ತಾ ಇದ್ದಾರೆ ಅದನ್ನು ನೋಡಿ ಇದು ಒಬ್ಬ ಜ್ಞಾನಿಯ ಲಕ್ಷಣ ಅದೇ ಪ್ರಪಂಚ ಕಾಣಿಸ್ತಾ ಇರುತ್ತೆ ಬೇರೆಯವರು ಎಷ್ಟು ಬೆಳಿಗ್ಗೆಯ 5 ಗಂಟೆಯಿಂದ ಹಿಡಿದು ಸಾಯಂಕಾಲ ಹನ್ನೊಂದು ಗಂಟೆಯವರೆಗೆ ಅದೇ ಪ್ರಪಂಚಕ್ಕೆ ಎಷ್ಟು ಎತ್ತರಾಗಿರ್ತಾರೆ ಅಂತ ಹೇಳಿದ್ರೆ ಬಾ ಇವನು ಹೀಗೆ ನಿಂತ್ಕೊಂಡು ನೋಡ್ತಾ ನಗ್ತಾ ಇರ್ತಾನೆ ಏನಪ್ಪಾ ಇಷ್ಟೊಂದು ಬಿದಿ ಏನಪ್ಪ ಇಷ್ಟೊಂದು ಕಳಕಳಿ ಒಬ್ಬ ಬರೇವಾ ಬಹ್ ವಹ್ ವ್ ನೀವು ಇಷ್ಟೊಂದೊಂದು ಪ್ರಯತ್ನ ಹಾಕ್ತಾ ಇದೀರಲ್ಲ ಸ್ವಲ್ಪ ಪ್ರಯತ್ನದ ಒಂದು ಹತ್ತು ಈ ಮಾರ್ಗಕ್ಕೆ ಹಾಕಿದ್ರೆ ನಂತರ ನೀವು ಕೂಡ ಹೀಗೇ ಕುತ್ಕೊಂಡು ನೋಡ್ಬೋದಿತ್ತು ತಮಾಷೆ ಹಾಗೆ ಅಂತಹ ಇದು ಅದು ಜ್ಞಾನ ಬಂದಾಗ ಅದಿರೋದಿಲ್ಲ ಹಾಗಿದ್ರೆ ಇಲ್ವೋ ಮಾಯ ಇಲ್ವೋ ಇಲ್ಲ ಅಂತ ಹೇಗೆ ಹೇಳ್ತೀರಾ ಈಗೆಲ್ಲ ಆಟ ಆಡ್ತಾ ಇಲ್ವೋ ಅದರಲ್ಲೇ ಎಲ್ಲ ಅದರಲ್ಲೇ ಬಿದ್ಕೊಂಡಿದ್ವಿ ಅದೇ ಕ್ವಚಲು ಬಿದ್ಕೊಂಡಿದ್ವಿ ಹೊರಡಾಡ್ತಾ ಇದ್ವಿ ಸಂತೋಷದಿಂದ ಆನಂದದಿಂದ ಬೇರೆ ಬೇರೆ ಹೆದರು ಬೇರೆ ಬೇರೆ ರೂಪ ಬೇರೆ ಬೇರೆ ಹೆಸರು ಬೇರೆ ಬೇರೆ ರೂಪ ಈ ಹೆಸರು ಈ ರೂಪ ಬೋರ್ ಇನ್ನೊಂದು ಹೆಸರು ಇನ್ನೊಂದು ರೂಪ ಇನ್ನೊಂದು ಹೆಸರು ಮತ್ತೊಂದು ರೂಪ ಸಾಮಾನ್ಯ ನಮ್ಮ ಅಡಿಗೆಲ್ಲೇ ತೊಗೊಳ್ಳಿ ಒಂದು ಅಡಿಗೆ ಬೇಜಾರಾಯ್ತು ಅದೇ ಬೇರೆ ಬೇರೆ ಮಿಕ್ಸ್ ಮಿಕ್ಸ್ಚರ್ ಈಗ ಸಾಂಬಾರ್ ಪುಡಿ ಅದು ಬೇಡ ಅಂತೆ ಸರಿ ಪುಳಿಯೋಗರೆ ಪುಡಿ ತುಂಬ ಬನ್ನಿ ಅದು ಬೇಡ ಗೋರ್ ಆಯಿತು ವಾಂಗಿ ಭಾತ್ ಪುಡಿ ತಗೊಂಡು ಬಂದಿ ಏನಿದೆ ಆ ಒಬ್ಬ ಪುಡಿಯಲ್ಲಿ ಏನಿದೆ ಇದರಲ್ಲಿ ಏನಿದೆ ಎಲ್ಲ ಅದೇನೆ ಮೆಣಸಿನ ಪುಡಿಯ ಪ್ರಾಧಾನ್ಯ ಬೇರೆ ಬೇರೆ ಗರಂ ಮಸಾಲೆಗಳು ಆದರೆ ಅದೆಲ್ಲ ಮಿಕ್ಸ್ ಆದರೆ ಅದೇ ಒಂದು ಹೊಸ ಹೆಸರು ಉತ್ಪತ್ತಿ ಆಗ್ಬೇಕು ಹೊಸ ಹೆಸರು ಉತ್ಪತ್ತಿ ಆಗ್ಬಿಡ್ತು ಅದು ಇನ್ನೊಂದ್ರ ಜೊತೆ ಗರ್ತಾಗ ಹೊಸ ರೂಪವೇ ಉತ್ಪತ್ತಿ ಆಗೋಯಿತು ಹಾಗಿದ್ರೆ ಬಿಟ್ಟಿಸಿ ಬಿಟ್ಟಿ ನೋಡೋಣ ಅದರಲ್ಲಿ ಏನಿದೆ ಅಂತ ಏನು ಇದೇ ಮೆಣಸಿನ್ಕಾಯಿ ಇದೇ ಚಕ್ಕೆ ಮಗು ಇದೇ ಲವಂಗ ಇದೇ ಜೀರಿಗೆ ಇಷ್ಟೇ ಹಾಗೆ ಅಂಥ ಒಂದು ಭ್ರಮೆ ಆ ಭ್ರಮೆಯನ್ನು ಹುಟ್ಟಿಸ್ತಕ್ಕಂಥದ್ದೇ ಈ ಮಾಯ ಕೆ ಈ ಮಾಯೆಯನ್ನು ಕೆತ್ತ ಇಷ್ಟು ಗೊತ್ತಾದರೂ ಕೂಡ ಇಷ್ಟು ಗೊತ್ತಾದರೂ ಕೂಡ ಮನಸ್ಸಿಗೆ ಇಷ್ಟು ಜ್ಞಾನ ಉಂಟಾದರೂ ಕೂಡ ಅಂದರೆ ಏನೋ ಕೇವಲ ಏನೋ ಈ ಶ್ರವಣ ಮಾತ್ರದಿಂದ ಆಗ್ತಕ್ಕಂತಹ ಈ ಜ್ಞಾನ ಸೂಪರ್ಫಿಷಿಯಲ್ ನಾಲೆಡ್ಜ್ ಇಷ್ಟಾದರೂ ಕೂಡ ಯಾವ ಒಂದು ಪರಿವರ್ತನೆ ಇಲ್ಲಾಗುವುದಿಲ್ಲ ಅದಕ್ಕೆ ಗ್ಯಾರಂಟಿಯಾಗಿ ಗೊತ್ತಿದೆ ಅದು ಮಾಯೆಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಏನು ಮಾಡಿದ್ರು ಇವರು ನನ್ನ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡ್ರು ಕೂಡ ಎಷ್ಟೆಷ್ಟು ಥಿಯರಿ ಹಾಕಿದ್ರು ಕೂಡ ಆ ಥಿಯರಿ ನಾನು ಫಿಲಾಸಫಿಯಿಂದ ನಾನು ಇದ್ದೀನಿ ಅಂತ ಅಲ್ಲಿಯ ತನಕ ನನಗೆ ಇನ್ನೇನು ಸಾಕ್ಷಾತ್ಕಾರ ಆಗೇ ಬಿಟ್ಟು ಅನ್ನುವ ರೀತಿಯಲ್ಲಿ ಇರುತ್ತೆ ಅಂತ ಭ್ರಮೆಯನ್ನು ಅದು ಹೋಗ್ತಿರ್ತದೆ ಅಂತಹ ಭ್ರಮೆಯನ್ನು ಹೋಗಿರ್ತೇನೆ ಸಾಧಕನಿಗೆ ಅದು ಗೊತ್ತಾಗುತ್ತೆ ಸಾಧಕನಿಗೆ ಅಲ್ಲಿ ಗೊತ್ತಾಗುತ್ತೆ ಅಲ್ಲಿ ಇನ್ನೇನು ಅಂತ ಒಂದು ಸಮಾಧಾನ ನಿಟ್ಟು ಬಿಟ್ಟ ನಾನು ಅಂತ ಕಾಲಿರುತ್ತೆ ಅಷ್ಟು ಪ್ರಬಲ ಅಲ್ಲ ಅಷ್ಟು ಪ್ರಬಲ ಆ ಮಾಯೆ ಅದಕ್ಕೋಸ್ಕರ ಆ ಮಾಯ ಎಂದು ತಪ್ಪಿಸಿಕೊಳ್ಬೇಕಾದ್ರೆ ಏನ್ ಮಾಡಬೇಕು ಏನು ಮಾಡಬೇಕು ಅಂದರೆ ದೈವಿ ಕೇಷ ಗುಣಮೈ ಮಮ ಮಾಯಾ ದುರತ್ಯ ಮಾಂ ಏವೇ ಪ್ರಪದ್ಯಂತೆ ಮಾಯಾಂ ಏತಾಂ ತರಂತಿದೆ ಬೇರೆ ದಾರಿಯೇ ಇಲ್ಲ ನನ್ನನ್ನೇ ಶರಣ ಹೊಂದಬೇಕು ಮಾಂ ಅಂದರೆ ಯಾರು ಭಗವಂತನೇ ಅಲ್ಲ ಯಾಕೆಂದ್ರೆ ಅಹಂ ಪದಾರ್ಥಕ್ಕೆ ಅವನೊಬ್ಬನೇ ಲಕ್ಷ್ಯ ಬೇರೆ ಯಾರು ಆಗಲು ಸಾಧ್ಯ ಬೇರೆ ಎಲ್ಲ ಸುಳ್ಳು ಮಾಮ್ ಅಂದರೆ ಅವನೊಬ್ಬನೇ ಅಹಂ ಅನ್ನುವಂಥ ಸರ್ವನಾಮಕ್ಕೆ ಲಕ್ಷ್ಯ ಆ ಭಗವಂತ ಒಬ್ಬನೇ ಸಾಧ್ಯ ಯಾರು ಆಗ ಸಾಧ್ಯ ಆ ಭಗವಂತನನ್ನು ಯಾವಾಗ ಕಂಪ್ಲೀಟ್ ಆ ಮನಸ್ಸು ಶರಣಾಗತಿಯಾಗುತ್ತೋ ಸರೆಂಡರ್ ಆಗುತ್ತೋ ಆವಾಗ ಅದು ದಾರಿ ಬಿಟ್ಕೊಡುತ್ತೆ ಮಾಯ ಹೀಗೆ ಎಲ್ಲ ಕ್ಲಿಯರ್ ಆಗುತ್ತೆ ಕ್ಲಿಯರ್ ಆಗುತ್ತೆ ಸ್ವಾಮಿ ವಿವೇಕಾನಂದರು ತನ್ನ ಬಾಲ್ಯ ಸ್ನೇಹಿತ ಮನ್ಮಥುನಾಥ ಗಂಗೂಲಿ ಅವನಿಗೊಮ್ಮೆ ಮಾಯೆಯ ದರ್ಶನವನ್ನು ಮಾಡುತ್ತಾರೆ ಮನ್ಮಥುನಾಥ ಗಂಗೂಲಿ ಅದು ಅವರ ರವೀಂದ್ರಲ್ಲಿದೆ ಅವನು ಸ್ವಾಮಿ ವಿವೇಕಾನಂದರು ಲಂಡನ್ನಲ್ಲಿದ್ದಾಗ ಮಾಯ ಬಗ್ಗೆ ಅನೇಕ ಉಪನ್ಯಾಸಗಳನ್ನು ನೀಡಿರ್ತಾರೆ ಅವನು ಕೂತುವುದ ಸ್ವಾಮೀಜಿ ಇಷ್ಟೊಂದಲ್ಲ ತಿಳ್ಕೊಂಡಿದ್ದಾರಲ್ಲ ನಿಜವಾಗಲೂ ಅವರಿಗೆ ದರ್ಶನ ಆಗಿರಬೇಕು ನಾನು ತಿಳ್ಕೊಳ್ಬೇಕು ಏನದು ಸರಿ ಒಮ್ಮೆ ಬೇಲೂರು ಮಾಡ್ತರಿ ಸ್ವಾಮೀಜಿ ಇದ್ದಾಗ ಕರೀತಾರೆ ಸ್ವಾಮೀಜಿ ಬಾಲ್ಯ ಸ್ನೇಹಿತ ತಾನೆ ಮನ್ಮಂತ ಅಂದ ಬಂದು ಕೂತ್ಕೊಂಡೆಲ್ಲ ಮಾತಾಡಿದ್ಮೇಲೆ ಇದ್ದಕ್ಕಿದ್ದ ಹಾಗೆ ಅವ್ರಿಗೊಂದು ಗುರುಭಾವ ಬಂದ ಸ್ವಾಮೀಜಿ ಕೇಳ್ತಾರೆ ಇದ್ದಕ್ಕಿದ್ದ ಹಾಗೆ ನೀನ್ಗೆ ಏನ್ ಬೇಕು ಕೇಳು ಅಂತ ಅವನು ಅದೇ ಟೈಮಲ್ಲಿ ಏನ್ ಕೇಳಿದ್ದು ಸಿಕ್ತಿತ್ತು ಅವನೇನ್ ಕೇಳ್ತಾನೆ ಸ್ವಾಮೀಜಿ ನೀವು ಲಂಡನ್ನಲ್ಲಿ ಎಷ್ಟೊಂದು ಉಪನ್ಯಾಸ ಎಲ್ಲ ಮಾಡಿದಿರಲ್ಲ ನಾನು ಅದನ್ನಲ್ಲೂ ಓದಿದ್ದೀನಿ ಅದರಲ್ಲಿ ನೀವು ಮಾಯ ಬಗ್ಗೆ ಮಾಯಾ ಆ್ಯಂಡ್ ಎಡ್ ಪುಸ್ಯುಷನ್ ಬಗ್ಗೆ ತುಂಬ ಚೆನ್ನಾಗಿ ಉಪನ್ಯಾಸನ ಹೇಳಿದ್ದೀರ ನಾನು ಇನ್ನೂ ಅದನ್ನು ವಿಷದಪಡಿಸ್ಬೇಕು ಅದು ಏನು ಅಂತ ನನಗೆ ಮನಸ್ಸಿಗೆ ಹಿಡಿಸ್ಬೇಕು ಹೇಳಿ ಹೇಳಿ ಇನ್ನು ಹೇಳಿ ತಿಳಿಸ್ಕೊಡಿ ಅದು ಏನು ಅಂತ ನನಗದ್ರ ಒಂದು ಸ್ವರೂಪ ತಿಳಿಸ್ಕೊಡಿ ಅದು ಸರಿ ಏ ಬೇಡ ಬೇಡ ನೀನು ಬೇರೆ ಏನಾದರೂ ಕೇಳು ಪ್ರಶ್ನೆ ಕೇಳು ಬೇರೆ ಏನಾದರೂ ಪ್ರಶ್ನೆ ಇದ್ರೆ ಕೇಳು ಹೇಳ್ತೇನೆ ಇವನು ಪಟ್ಟಿ ಹಿಡಿದು ನಾನು ಇಲ್ಲ ಅದೇ ಅದರ ಸ್ವರೂಪದ ಬಗ್ಗೆನೇ ಬೇಕು ನನಗೆ ತುಂಬ ಕುತೂಹಲ ಇದೆ ಅಂತ ಈ ಇದೇ ಪ್ರಾಬ್ಲಮ್ ಈ ಮಾಯ ಬಗ್ಗೆ ಕುತೂಹಲವೇ ಅದು ಹುಟ್ಟಿಸುತ್ತದೆ ಕುತೂಹಲ ಹುಟ್ಟಿಸುತ್ತೆ ಏನಿದು ಏನಿದು ಅಂತ ಸರಿ ತುಂಬ ಕಾಡಿ ಬೇಡದ ಮೇಲೆ ಸ್ವಾಮೀಜಿ ಶುರು ಮಾಡ್ತಾರೆ ಅವರು ಆ ತಮ್ಮ ಒಂದು ಆ ಉಪನ್ಯಾಸವನ್ನು ಶುರು ಮಾಡಿದ ತಕ್ಷಣ ಅವ್ರು ಹೇಳ್ತಾ ಹೇಳ್ತಾ ಹೇಳ್ತಾ ಹೇಳ್ತಾ ವಿವರಿಸ್ತಾ ವಿವರಿಸ್ತಾ ಹೋದ ಹಾಗೆ ಇದ್ದಕ್ಕಿದ್ದ ಹಾಗೆ ಎದುರುಗಡೆ ಅವ್ನು ಮನ್ಮದ್ ಮಾತ ನಂಬೂಲಿ ಕೂತ್ಕೊಂಡಿರ್ತಾನೆ ಅವ್ನಿಗೆ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಏನು ಇಲ್ವೇ ಇಲ್ಲ ಆ ರೀತಿಯಾಗಿಲ್ಲ ತಕ್ಷಣ ಅವನಿಗೆ ಎದುರುಗಡೆ ಕೇವಲ ಸ್ವಾಮೀಜಿ ಬಾಯಿಯಿಂದ ಸುಮ್ಮನೆ ಏನೋ ಬಾಯಿ ಹೀಗೆ ಹೀಗೆ ಮಾಡ್ತಾ ಇರೋನ್ಗೆ ಅನ್ಸ್ತಾ ಬಾಯಿಯಿಂದ ಏನು ಶಬ್ದ ಶಬ್ದ ಅಂದ್ರೆ ಅವನಿಗೆ ಇದಾಗುದಿಲ್ಲ ಶಬ್ದ ಇದೆ ಆ ಶಬ್ದವೇ ಅವ್ನಿಗೆ ಅನುಭವ ಆಗ್ತಾ ಇದೆ ಇದ್ದಕ್ಕಿದ್ದಾಗೆ ಅವನಿಗೆ ಬ್ರೈನ್ನಲ್ಲಿ ಒಂಥರ ಸೆನ್ಸೇಷನ್ ಆದಾಗ ಒಂದು ಸಣ್ಣ ಕಂಪನ ಆ ಬ್ರೈನ್ ಅವನು ಹೇಳ್ತಾನೆ ಅನುಭವದಲ್ಲಿ ಬರಿತಾನೆ ಮೆದುಳಿನಲ್ಲಿ ಒಂದು ಸಣ್ಣ ಕಂಪನ ಆದಾಗ ಕಂಪನ ಆದಾಗ ಅವನಿಗೆ ಒಂಥರ ಏನು ಎಲ್ಲ ಇಲ್ಲಿ ಇರ್ತಕ್ಕಂತಹ ಏನೇನು ಬಾಗಿಲು ಕಿಟಕಿ ಆ ಮರ ಏನೇನು ಅವರು ಎಲ್ಲೆಲ್ಲಿ ಕೂತಿದಾರೆ ಬೆಂಚು ಚೇರು ಎಲ್ಲವೂ ಕೂಡ ಶೂನ್ಯದಲ್ಲಿ ಲಯವಾದ ಶೂನ್ಯದಲ್ಲಿ ಹೋಗಿ ಸೇರಿಕೊಂಡ ಇನ್ನೂ ಸ್ವಲ್ಪ ಹೊತ್ತು ಅದೇ ಇದರಲ್ಲಿ ಇದ್ದಾಗ ಆ ಕಂಪನ ಇನ್ನೂ ಆ ವೈಬ್ರೇಷನ್ ಜಾಸ್ತಿ ಆಗ್ತಾ ಇದ್ದ ಹಾಗೆ ಇದ್ದ ಹಾಗೆ ಇದ್ದ ಹಾಗೆ ಎದುರುಗಡೆ ಅವನಿಗೆ ಒಂಥ ಭಾಸ್ವಾಯಿತು ಹೇಗೆ ಅಂದರೆ ತಾನೊಂದು ಗುಳ್ಳೆ ಸ್ವಾಮೀಜಿ ಇನ್ನೊಂದು ಸ್ವಲ್ಪ ಒಂದು ದೊಡ್ಡ ಗೂಳೆ ಜೋರಾಗಿ ಗ್ರಹಗಿಸಿ ನಗ್ತಾವೆ ಜೋರಾಗಿ ನಗ್ತಾವನಿಗೆ ಗೊತ್ತಿಲ್ಲ ಅವನು ಏನು ಮಾಡ್ತಾ ಇದ್ದೀನಿ ಜೋರಾಗಿ ನಗ್ತಾನ ನಕ್ಕಿದ್ಮೇಲೆ ಸ್ವಾಮೀಜಿ ಸ್ವಲ್ಪ ಇದು ಮಾಡಿ ಆ ಮಾತನ್ನು ಮುಂದುವರ್ಸ್ತಾ ಇರ್ತಾರೆ ಏನಾಯ್ತು ಅಂತ ಅವ್ರು ನೋಡ್ತಾರೆ ಕೇಳ್ತಾರೆ ಸ್ವಾಮೀಜಿ ಎಲ್ಲ ಸುಳ್ಳು ಎಲ್ಲ ಮಿಥ್ಯೆ ನೀವು ಮಿಥ್ಯೆ ನಾನು ಮಿಥ್ಯೆ ಎಲ್ಲವೂ ಮಿಥ್ಯೆ ನೀವು ಯಾಕೆ ಇಷ್ಟೊಂದಲ್ಲ ಮಠ ಗಿಟ ಯಾಕೆ ಮಾಡಿದ್ದೀರಾ ಇದೆಲ್ಲ ಯಾಕೆ ನಿಮ್ಗೆಲ್ಲ ಗೊತ್ತಿದೆ ಇದು ಮಾಯಿ ಅಂತ ಹೇಳ್ಬಿಟ್ಟು ಯಾಕೆ ಅಂತ ಆಗ ಸ್ವಾಮೀಜಿ ನಗ್ತಾ ನಗ್ತಾ ಹೇಳ್ತಾರೆ ಹೌದು ಇದೆಲ್ಲ ಮಿಥ್ಯೆ ನಾನು ಮಾಯ ಜೊತೆ ಆಟ ಇದೆಲ್ಲ ಮಾಡಿ ನಾನು ಮಾಹಿಯ ಜೊತೆ ಆಟ ಆಡ್ತಾ ನಾನು ಆಟ ಆಡ್ತಾ ಇದ್ದೇನೆ ಅವರೊಬ್ಬರಿಗೆ ಆಟ ಆಡಲಿಕ್ಕೆ ಸಾಧ್ಯ ಬೇರೆ ಎಲ್ಲ ಆಟ ಆಡ್ಸ್ಕೊಳ್ತಾ ಇದ್ದೆ ನೀನೇನಾದರೂ ಮಾಯೆಯಿಂದ ಪಾರಾಗ ಬಯಸ್ಬೋದಾದ್ರೆ ಹೋಗಿ ಹಿಮಾಲಯ ಕೋಣಿ ತಪಸ್ಸು ಮಾಡುವುದು ನೋಡಿ ಹೋಗುವ ಇದೇ ಮಾತನ್ನ ಶ್ರೀರಾಮಕೃಷ್ಣರು ಪಾರ್ವತಿ ತನ್ನ ತಂದೆ ಹಿಮವಂತನಿಗೆ ಯಾವ ರೀತಿ ಸಾಕ್ಷಾತ್ಕಾರವನ್ನು ಮಾಡ್ತಾಳೆ ಅನ್ನೋ ಒಂದು ಇನ್ಸಿಡೆಂಟ್ ಹೇಳ್ತಾಳೆ ಅದರಲ್ಲಿ ಹಿಮವಂತನಿಗೆ ತುಂಬ ಆಸೆ ಆಗುತ್ತೆ ಪಾರ್ವತಿಯ ನಿಜ ರೂಪವನ್ನು ನೋಡಬೇಕು ಅಂತ ಕೇಳ್ಕೊಡ್ತಾನೆ ಮಗಳತ್ರ ನನ್ನ ನಿನ್ನ ನಿಜ ರೂಪ ತೋರಿಸುವಂತ ಆಗ ಅವಳು ತನ್ನ ಆ ವಿರಾಟ್ ಪುರುಷನ ರೂಪ ಏನಿದೆಯೋ ಅದನ್ನು ತೋರಿಸ್ತಾಳು ಎಲ್ಲ ಎಲ್ಲೆಲ್ಲೂ ತಾನೇ ಆಗಿರುವಂಥ ಸರಿ ಅವನಿಗೆ ಅಷ್ಟರಲ್ಲಿ ತೃಪ್ತಿ ಆಗಲಿಲ್ಲ ನನಗೆ ನಿನ್ನ ನಿರ್ಗುಣ ರೂಪ ನೋಡಬೇಕು ಅಂತ ಅದನ್ನು ತೋರಿಸ್ ಅದೇ ಆಗ ಪಾರ್ವತಿ ಹೇಳ್ತಾರೆ ಅದಕ್ಕೆ ನೀನು ತಪಸ್ ಮಾಡಬೇಕು ಅದಕ್ಕೆ ನೀನು ತಪಸ್ ಮಾಡಬೇಕು ನೋಡಿ ಅದಕ್ಕೆ ನೀನು ತಪಸ್ ಮಾಡಬೇಕು ಹೋಗಿ ತಪಸ್ ಮಾಡ ಸಿಗುತ್ತೆ ಹಾಗೆ ಈ ಮಾಯ ಸ್ವರೂಪ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ ಯಾಕೆ ಅಂದರೆ ಯಾಕೆ ಅನ್ನೋ ಪ್ರಶ್ನೆ ಅದ್ರೊಳಗಿದೆ ಯಾಕೆ ಏನು ಹೇಳಿ ಈ ಮೂರೂ ಕೂಡ ಅದರ ಒಳಗಿಂದಲೇ ನಿಂತ್ಕೊಂಡು ನಾವು ಕೇಳ್ತಾ ಇದ್ದೀವಿ ಪ್ರಶ್ನೆ ನಮಗದ ಅರ್ಥ ಆಗ್ಬೇಕಾದ್ರೆ ಪ್ರಶ್ನೆ ಕೇಳಬೇಕಾದ್ರೆ ಅದರ ಮೇಲ್ಗಡೆಯನ್ನು ಪ್ರಶ್ನೆ ಕೇಳಬೇಕು ಹಾಕ್ತಾ ಉಳಿದ್ರೆ ಪ್ರಶ್ನೆ ಉಳಿದಿದ್ರೆ ಅದರ ಮೇಲ್ಗಡೆಯನ್ನು ಪ್ರಶ್ನೆ ಕೇಳಬೇಕು ಅದನ್ನೇ ಸ್ವಾಮೀಜಿ ಹೇಳ್ತೀವಿ ಎಲ್ಲವೂ ಕೂಡ ಟೈಮ್ ಸ್ಪೇಸ್ ಆಸೇಶನ್ ಈ ಮೂರು ಒಟ್ಟು ಹಾಕಿದ್ರೆ ಅದ್ರ ಕಾಲ ದೇಶ ಮತ್ತು ಕಾಸೇಷನ್ ಕಾರಣ ಕಾರ್ಯ ನಾವು ಪ್ರತಿಯೊಂದು ಇದರಲ್ಲೇ ಆಲೋಚನೆ ಮಾಡೋದು ಕಾರ್ಯ ಕಾರಣ ಈ ಕಾರ್ಯಕಾರಣ ಹಿಂದೆ ಹೋದರೆ ನಾವು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾವತ್ತಾದರೂ ನಮಗೆ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯವಿದೆಯಾ ಕಾರ್ಯ ಕಾರಣ ಬಿಟ್ಟು ಕೇಳ್ತೀವಿ ಇದು ಹೇಗಾಯಿತು ಇದ್ರ ಕಾರಣ ಏನು ಅಂತ ಆ ಯಾವಾಗಲೂ ಅದನ್ನೇ ಆಲೋಚನೆ ಮಾಡ್ತೀವಿ ಅದು ಬಿಟ್ಟು ಹೊರಗಡೆ ಬರಲಿಕ್ಕೆ ಈ ಮಂತ್ಗೆ ಸಾಧ್ಯವಿಲ್ಲ ಯಾಕೆಂದ್ರೆ ಅದು ಮಾಯ ಒಂದು ಪ್ರಾಡಕ್ಟ್ ಪ್ರಾಡಕ್ಟ್ ಈಗ ಇದು ಹೇಳಿಂದ ಪಾರಾಗಬೇಕಾದ್ರೆ ನನ್ನನ್ನೇ ಶರಣ ಹೊಂದಬೇಕು ಅಂತ ಭಗವಂತ ಹೇಳಿದ ಆದರೆ ಇಲ್ಲಿ ಈಗ ತಮಾಷೆ ಏನು ಅಂದರೆ ನಾರದ್ರು ಇಲ್ಲಿ ಹೇಳ್ತಾ ಇದ್ದಾರೆ ಕಹತರತಿ ಕಹತರತಿ ಮಾಯಾ ಯಾರು ದಾಟುತ್ತಾರೆ ಯಾರು ದಾಟುತ್ತಾರೆ ಮಾಯ ಇದರ ಒಂದು ಸ್ವಾರಸ್ಥ್ಯ ಇದೆ ನಾನು ಮುಂದೆ ಹೇಳ್ತೇನೆ ಎರಡು ಸಲ ಯಾಕೆ ಹೇಳಿದ್ದಾರೆ ಇದು ಸುಮಾರು ನಾನು ವ್ಯಾಖ್ಯೆಗಳಲ್ಲಿ ನೋಡಿದಾಗ ಇದನ್ನು ಸುಮ್ಮನೆ ಹಾಗೆ ಸೇರಿಸಿ ವ್ಯಾಖ್ಯಾನ ಮಾಡ್ಕೊಂಡು ಹೋಗಿದ್ದಾರೆ ಯಾಕೆಂದ್ರೆ ಸಾಮಾನ್ಯವಾಗಿ ಒಂದು ರೂಲ್ಸ್ ಏನಿದೆ ಅಂದರೆ ಎರಡು ಸಲಿ ಎಲ್ಲಿ ಬರುತ್ತೋ ಅಲ್ಲಿ ಆ ಒಂದು ಪ್ರಸಂಗ ಆ ಒಂದು ಪ್ರಕರಣ ಮುಕ್ತಾಯವಾಯಿತು ಮುಂದೆ ಹೊಸ ಪ್ರಕರಣ ಹೊಸ ವಿಷಯ ಶುರುವಾಗುತ್ತೆ ಅಂತ ಈಗ ಹಿಂದೆ ಆಗಲೇ ಆಗೋಗಿದೆ ಈಗ ಹೊಸ ಪ್ರಕರಣ ಶುರುವಾಗ್ತಾ ಹೀಗಾಗಿ ಇಲ್ಲಿ ಎರಡು ಸಲಿ ಹೇಳುವಂತ ಅವಶ್ಯಕತೆ ಇಲ್ಲ ಮತ್ತೆ ಸೂತ್ರದಲ್ಲಿ ಯಾವತ್ತೂ ಕೂಡ ಸೂತ್ರ ಅಂತ ಹೇಳಿದ್ರೆ ಕ್ರಿಪ್ಟಿಕ್ಸ್ ಅಂತ ಸಣ್ಣದಾಗಿ ಶಾರ್ಟ್ ಮಾಡುವುದು ಏನು ಹೇಳ್ತಾರೆ ಅಂದರೆ ಉದಾಹರಣೆಗೆ ಸೂತ್ರದ ವಿಷಯಕ್ಕೆ ಬಂದಾಗ ಮುಖ್ಯವಾಗಿ ವ್ಯಾಕರಣ ವೈಯಾಕರಣರಿಗೆ ಸೂತ್ರ ಅಂದರೆ ತುಂಬ ಇದು ಮುಖ್ಯ ಪಾಣಿನಿ ಸೂತ್ರಗಳಿದೆ ವ್ಯಾಕರಣದಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಒಂದು ಸೂತ್ರದಲ್ಲಿ ಅರ್ಧ ಮಾತ್ರೆ ಅರ್ಧ ಮಾತ್ರೆ ಮಾತ್ರೆ ಅಂದರೆ ಆ ಒಂದು ಇದು ಮಾತ್ರೆ ಅಂದ್ರೆ ತಿನ್ನು ಮಾತ್ರೆ ಅಲ್ಲ ತಿನ್ನು ಮಾತ್ರೆ ಬೇರೆ ಆ ಒಂದು ಏನು ಹೇಳ್ತೀವಿ ಆ ಅಕ್ಷರಗಳು ಆ ಅಕ್ಷರಗಳು ಆ ಒಂದು ಅರ್ಧ ಅಕ್ಷರ ಕೂಡ ಕಡಿಮೆ ಅವರಿಗೆ ಗಂಡು ಮಗು ಸಂತೋಷವಾಗುತ್ತದೆ ವೈಯಾಕರಣ ಅರ್ಧ ಮಾತ್ರ ಲಾಘವೇನ ಪುತ್ರೋತ್ಸವ ಮನ್ಯಂತೆ ವೈಯಾಕರಣ ಅಂತ ಹೇಳ್ತಾರೆ ಅಂದ್ರೆ ಅಷ್ಟು ಅದನ್ನ ಅವರು ಎಷ್ಟು ಸಣ್ಣದಾಗಿ ಮಾಡ್ಲಿಕ್ಕೆ ಸಾಧ್ಯ ಅಷ್ಟು ಸಣ್ಣದಾಗಿ ಮಾಡಿರ್ತಾರೆ ಹೀಗಾಗಿ ಸೂತ್ರವನ್ನು ಇದ್ದಕ್ಕಿದ್ದಾಗಿ ಹಂಗಂತ ಬಾಳುತ್ತಾರೆ ಯಾರೂ ಬೆಳೆಸ್ಕೊಂಡು ಹೋಗುವುದಿಲ್ಲ ಇಲ್ಲದೆ ಹೋದ್ರೆ ಸೂತ್ರವಾಗುವುದಿಲ್ಲ ಭಾಷ್ಯ ಆಗ ಭಾಷ್ಯಕ್ಕೆ ವಿಸ್ತಾರ ಮಾಡುವಂತಹ ಒಂದು ಇದಿದೆ ಸೂತ್ರ ಯಾವತ್ತೂ ಸಣ್ಣಗಿರ್ಬೇಕು ಈಗ ಕಸ್ತರತಿ ಕಸ್ತರತಿ ಅಂತ ಎರಡು ಸಲ ಹೇಳಿದಲ್ಲ ಇನ್ನೊಂದ್ಸಲಿ ವೇಸ್ಟ್ ಆಯ್ತಲ್ಲ ಇನ್ನೊಂದ್ಸಲಿ ವೇಸ್ಟ್ ಆಯ್ತಲ್ಲ ವೇಸ್ಟ್ ಆಗಿದ್ದು ಅಲ್ಲ ಗುರು ಗುರುತ್ವ ಆಯ್ತು ನೀವು ಜಾಸ್ತಿ ಹೇಳ್ದಂಗಾಯ್ತು ಆ ಜಾಸ್ತಿ ಹೇಳೋದು ನಮ್ಗೆ ಇಷ್ಟವಿಲ್ಲ ಹಾಗಾದ್ರೆ ಇದಕ್ಕೇನು ಅರ್ಥ ಇದೆಯಾ ಅರ್ಥ ಇದೆ ಅದು ಎಲ್ಲಿ ಗೊತ್ತಾಗತ್ತೆ ನಮ್ಗೆ ಅಂದರೆ ಐವತ್ತನೇ ಸೂತ್ರದಲ್ಲಿ ಅದರ ರಹಸ್ಯ ಗೊತ್ತಾಗುತ್ತೆ ಹೇಳ್ತೇನೆ ಏನು ರಹಸ್ಯ ಅಂತ ಹೇಳ್ತೇನೆ ಅಧಿಕಾರಿ ಭೇದ ಇದೆ ಅಧಿಕಾರಿ ಭೇದ ಸಾಮಾನ್ಯವಾಗಿ ಯಾರು ಗಮನಿಸೋದಿಲ್ಲ ಇದು ಈ ಅಧಿಕಾರಿ ಭೇದನ ಗಮನಿಸೋದಿಲ್ಲ ಅದು ಹೇಳ್ತೇನೆ ಏನು ಅಂತ ಸ್ವಾರಸ್ಯ ಇದೆ ಅದು ಯಾರು ದಾಟುತ್ತಾರೆ ಯಾರು ದಾಟುತ್ತಾರೆ ಮಾಯೇನು ಅಂತ ಎರಡು ಸಲ ಪ್ರಶ್ನೆ ಕೇಳಿದ್ದಾರೆ ಒಂದನೇ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಸಾಮಾನ್ಯವಾದಂತಹ ಜೀವಿ ನಮ್ಮ ನಿಮ್ಮಂಥ ಸಾಮಾನ್ಯವಾದಂತಹ ಜೀವಿ ಅಧಿಕಾರಿಗಳು ಎರಡನೇ ಪ್ರಶ್ನೆ ಯಾರು ಗೊತ್ತಾ ಕಹ ಅಂದರೆ ಅದು ಇನ್ನೂ ಮುಂದುವರಿದಂತಹ ಜೀವಿ ಕೇವಲ ಈ ಜಗತ್ತಿನ ಕಲ್ಯಾಣ ಮಾಡಲಿಕ್ಕೋಸ್ಕರ ಬಂಧನವನ್ನು ಇಟ್ಟುಕೊಂಡು ತೋರಿಸಲಿಕ್ಕೆ ಬರತಕ್ಕಂತಹ ಜೀವಿ ರಾಮಕೃಷ್ಣಾದಿಗಳು ನಾರದಾದಿಗಳು ಅಂತವ್ರು ಅಂತವ್ರು ಮಾತ್ರ ಅದು ಯಾಕೆ ಅಂತ ಹೇಳ್ತೇನೆ ಐವತ್ತನೇ ಸೂತ್ರ ಗೊತ್ತಾಗುತ್ತಿಲ್ಲ ಎರಡು ಗೊತ್ತಾಗೋದೇ ಅಲ್ಲಿ ಅದಕ್ಕೆ ಎರಡು ರೀತಿ ಹೇಳಿದ್ದಾರೆ ಯಾಕೆ ಸ್ವಾಮಿ ಒಂದರಲ್ಲೇ ಕಷ್ಟ ರೀತಿ ಅಂತ ಹೇಳಿದ್ರೆ ನೀವು ಎರಡು ಅರ್ಥನೂ ಹೇಳ್ಬೋದಿತ್ತಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು ಕಹ ಅಂದ್ರೆ ಯಾರು ದಾಟುತ್ತಾರೆ ಮಾಯಿ ಅನ್ನುವಾಗ ನೀವೇ ಆ ಒಂದಕ್ಕೆ ಎರಡು ಅರ್ಥ ಹೇಳ್ಬೋದಿತ್ತಲ್ಲ ಕಹ ಅಂದ್ರೆ ಯಾರು ಅಂದ್ರೆ ಒಂದು ಸಾಧಾರಣ ಜೀವಿಗಳು ಮತ್ತು ಇನ್ನು ಮುಂದುವರೆದಂತ ಜೀವಿಗಳು ಅಂತ ಹೇಳ್ಬೋದಿತ್ತಲ್ಲ ಅಂದ್ರೆ ಹಾಗೆ ಹೇಳಿಕ್ ಬರುದಿಲ್ಲ ಅದಕ್ಕೊಂದು ನಿಯಮವಿದೆ ಸಂಸ್ಕೃತದಲ್ಲಿ ಒಂದು ನಿಯಮವಿದೆ ಸೂತ್ರದಲ್ಲಿ ಒಂದು ನಿಯಮವಿದೆ ಏನು ಅಂದ್ರೆ ಒಂದು ಸಲ ಉಚ್ಚಾರ ಮಾಡಿದಂತಹ ವಾಕ್ಯವು ಒಂದೇ ಅರ್ಥವನ್ನು ತಿಳಿಸಿಕೊಡಬೇಕು ಎರಡು ಅರ್ಥವನ್ನು ತಿಳಿಸ್ಕೊಡುವ ಹಾಗಿಲ್ಲ ಆದ್ರೆ ಕನ್ಫ್ಯೂಷನ್ ಆಗುತ್ತೆ ಕೇಳುವಂತಹ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಆಗುತ್ತೆ ಇವನ್ ಏನ್ ಹೇಳ್ತಾ ಇದ್ದಾನೆ ಎರಡು ಅರ್ಥ ಹೇಳ್ತಾ ಇದೆಯಲ್ಲ ಏನು ಅದ್ರಲ್ಲಿ ಯಾಕೆ ತಗೋಬೇಕು ಯಾರು ಬಿಡಬೇಕು ಅಂತ ಕನ್ಫ್ಯೂಷನ್ ಆಗುತ್ತೆ ಹೀಗೆ ಆ ಕನ್ಫ್ಯೂಷನ್ ಅನ್ನ ತಡೀಲಿಕ್ಕೆ ಒಂದು ನಿಯಮವನ್ನು ಹಾಕಿದ್ದಾರೆ ಸಕ್ರದಚ್ಚು ರೀತಿಯ ಸಕ್ರದೇವ ಅರ್ಥ ಗಮ್ಯತೆ ಒಂದು ಬಾರಿ ಉಚ್ಚಾರಣೆ ಮಾಡಿದಾಗ ಒಂದೇ ಅರ್ಥವನ್ನು ಅದು ತಿಳಿಸ್ಕೊಡ್ಬೇಕು ನಮ್ಗೆ ಇನ್ನೊಂದು ಅರ್ಥ ಬೇಕಾ ಅವಾಗ ಇನ್ನೊಂದ್ಸಲಿ ಉಚ್ಚಾರಣೆ ಮಾಡಬೇಕು ಇದೇ ಸೂತ್ರವನ್ನು ಇನ್ನೊಂದ್ಸಲಿ ಪಠಿಸ್ಬೇಕು ಕಸ್ತರತಿ ಅಂತ ಹೇಳಿದಾಗ ಇನ್ನು ಮುಂದಿನ ನಲವತ್ತ ಸೂತ್ರದಲ್ಲಿ ಕಸ್ತರತಿ ಅಂತ ಹೇಳಬೇಕು ಆವಾಗ ಉತ್ತರ ಸಿಗುತ್ತೆ ಇಲ್ದೆ ಹೋದ್ರೆ ಕನ್ಫ್ಯೂಷನ್ ಆಗುತ್ತೆ ಅದೊಂದು ರೂಲ್ ಇದೆ ಅದಕ್ಕೋಸ್ಕರ ಇಲ್ಲಿ ನಾರದರು ಎರಡು ಬಾರಿ ಅದನ್ನ ಹೇಳ್ತಾ ಇದ್ದಾರೆ ಯಾರು ಮಾಯೆಯನ್ನು ದಾಟುತ್ತಾರೆ ಯಾರು ಮಾಯೇನು ದಾಟುತ್ತಾರೆ ಅದು ರಿಪಿಟೀಷನ್ ಅಲ್ಲ ಅದು ಅಲ್ಲ ಅದಕ್ಕೆ ಎರಡು ಅರ್ಥ ಇದೆ ಒಂದು ಸಾಧಾರಣವಾದಂಥ ನಮ್ಮ ನಿಮ್ಮಂಥ ಸಾಧಾರಣವಾದಂಥ ಜೀವಿತ ಎರಡನೆಯದಾಗಿ ಇನ್ನು ಕೇವಲ ಕೆಲವು ಅಂಶಗಳು ಮಾತ್ರ ಆ ಕತ್ತರ್ಕೋಗ್ಲಿಕ್ಕೆ ಇರೋದು ಅವ್ರಿಗೆ ಈ ಸಂಸಾರ ಅಂಥವ್ರು ಉನ್ನತವಾದಂತಹ ಈಶ್ವರ ಕೋಟಿಗಳು ಈಶ್ವರ ಕೋಟಿಗಳು ಅಂಥವ್ರು ಅವರು ಕೂಡ ಮಾಯೆ ಸ್ವಲ್ಪ ಇರೋದು ದಾಟಬೇಕಾಗುತ್ತೆ ತೋರಿಸ್ಬೇಕಾಗುತ್ತೆ ಜಗತ್ತಿಗೆ ತೋರಿಸ್ಬೇಕಾಗುತ್ತೆ ನೋಡಿ ಹೀಗೆ ದಾಟಬೇಕು ಅಂತ ಇದು ಮಾಯಾ ಮಾಯೆಯನ್ನು ಅದಕ್ಕೆ ಉತ್ತರ ಭಗವದ್ಗೀತೆಯ ಉತ್ತರವನ್ನು ಕೊಡಬೇಕಾಗಿದೆ ಹೌದು ಅದು ಅಲ್ಲಿ ಭಗವಂತನೇ ಹೇಳ್ಬಿಟ್ಟಿದ ಏನದು ನನ್ನನ್ನೇ ಶರಣ ಹೊಂದಬೇಕು ಅಂತ ಇಲ್ಲಿ ಒಂದಿಷ್ಟು ಏನೋ ಹೇಳ್ಬಿಟ್ಟಿದಾರಲ್ಲ ಅಂದ್ರೆ ಭಗವಂತ ಇಲ್ಲದೇ ಕೂಡ ಭಗವಂತ ಇಲ್ಲದೇ ಕೂಡ ನಮ್ಮ ಸ್ವಂತ ಪ್ರಯತ್ನ ಸಾಧ್ಯವಿದೆಯಾ ಅಂತ ತಗೊಟ್ಟು ಬರೋದು ಸಂಶೆ ಉತ್ಪತ್ತಿ ಅಲ್ಲ ನಮ್ಮ ಸ್ವಂತ ಪ್ರಯತ್ನದಿಂದ ಕೂಡ ಮಾಯಿಂದ ಪಾರಾಗ್ಬೋದಾ ಅಂತ ಆಗ ಅದಕ್ಕ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ ಇದಕ್ಕೆ ಇದು ಏನೇನು ಹೇಳಿದ್ದಾರೋ ಈ ಸೂತ್ರದಿಂದ ನಲವತ್ತೊಂಬತ್ತನೇ ಸೂತ್ರದವರೆಗೆ ಅದರ ಹಿಂದಿರುವ ರಹಸ್ಯವನ್ನು ನೋಡಿದಾಗ ಒಂದೇ ಒಂದು ಸತ್ಯ ನನ್ಗೋಚರವಾಗುತ್ತೆ ಅದು ಹೇಳ್ತೀನಿ ಏನ್ ಸತ್ಯ ಅಂತ ಅದು ಅದೇ ಸ್ವಾರ್ಥ ಎಸ್ ಸಂಗಮ್ ತ್ಯಜತಿ ಮೊಟ್ಟ ಮೊದಲೇ ಇವಾಗ ಏನ್ ಹೇಳ್ಬಿಟ್ಟು ಅಂದ್ರೆ ಎಸ್ ಸಂಗಮ್ ಯಾರು ಸಂಘವನ್ನು ತ್ಯಜಿಸುತ್ತಾರೋ ಬಿಟ್ಟು ಬಿಡುತ್ತಾರೋ ಸಂಘ ಅಂದ್ರೆ ಏನು ಸಂಘ ಅಂದ್ರೆ ಏನು ಇಲ್ಲಿ ಏನಿದು ಸಂಘ ಅಂತ ಹೇಳಿದ್ರೆ ಮುಕ್ತ ಸಂಗೋನ ಸಂವಾದಿ ಭಗವದ್ಗೀತೆ ಭಗವತ್ ಹೇಳಿದ ಮುಕ್ತ ಸಂಘ ಸಂಘ ಸಂಘದಿಂದ ಬಿಡುಗಡೆಯಾದ್ರೆ ಮಾತ್ರ ಅವನು ಬ್ರಹ್ಮವನ್ನು ಕಾಣಲಿಕ್ಕೆ ಅಧಿಕಾರಿ ಈ ಸಂಘ ಅಂದ್ರೆ ಏನಿಲ್ಲ ಸಂಘ ಅಂದ್ರೆ ಏನು ಮೊಟ್ಟ ಮೊದಲೆಯದಾಗಿ ದುಸ್ಸಂಗ ಹಿಂದೆ ಹೇಳಿದಂತಹ ದುಸ್ಸಂಗ ಎರಡನೆಯದಾಗಿ ಈ ದುಸ್ಸಂಗವನ್ನು ಹೇಗೆ ಬಿಡಬೇಕು ಅಂದ್ರೆ ಸತ್ಸಂಗದ ಮೂಲಕ ಬಿಡಬೇಕು ದುಸ್ಸಂಗವನ್ನು ಸತ್ಸಂಗ ಮಾಡುವುದರೊಂದಿಗೆ ದುಸ್ಸಂಗ ಬಿಡಬೇಕು ಅದರಿಂದ ಬಿಡಬೇಕು ನಂತರ ಎಲ್ಲ ಸಂಘವನ್ನು ಬಿಡಬೇಕು ಯಾಕೆ ಅಂದರೆ ಒಂದು ಹಂತದಲ್ಲಿ ಆ ಸತ್ತಂಗ ಸತ್ಸಂಗವೂ ಕೂಡ ಅವನಿಗೆ ಕಾಲೇ ಚಿನ್ನದ ಸರ್ಪುಳಿ ಆಗೋದು ಚಿನ್ನದ ಸರ್ಪುಳಿ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ಇರುವುದು ಒಂದೇನೆ ಎರಡಿಲ್ಲ ಸಂಘ ಅಂದ್ರೆ ಅದು ಎರಡು ಬೇಕೇ ಬೇಕು ನೀವು ಎರಡು ಯಾವಾಗಲೂ ಎರಡೇ ಇರ್ತೀನಿ ಅಂತ ಹೇಳಿದ್ರೆ ಅದು ಯಾವಾಗ ಬಿಟ್ಟು ಹೋಗೋದು ಮತ್ತೆ ಅದು ಬಿಟ್ಟು ಹೋಗೋದು ಯಾವಾಗ ಆಗೋದಿಲ್ಲ ಭಗವಂತ ಬೇಕು ಅಂದರೆ ಭಗವಂತನ ಇನ್ನೆಲ್ಲವನ್ನು ಬಿಡಬೇಕಾಗುತ್ತೆ ಮುಲಾಜೇ ಇಲ್ಲ ಅದು ಕಬ್ಬಿಣದ ಸರ್ಪಳಿ ಆಗ್ಬೋದು ಅಥವಾ ಚಿನ್ನದ ಸರ್ಪಳಿ ಆಗ್ಬೋದು ಎರಡೂ ಕೂಡ ಸರ್ಪಳಿಯ ಸಂಘ ಅದನ್ನೇ ಹೇಳ್ತಾನೆ ಇಲ್ಲಿ ಎಸ್ ಸಂಘಂ ತೇಜಸ್ವಿ ಯಾರು ಸಂಘವನ್ನು ಬಿಡುತ್ತಾರೆಯೋ ಅವರು ಮಾಯೆಯಿಂದ ಪಾರಾಗುತ್ತಾರೆ ಇಲ್ಲಿಗೆ ಅಂತ ಹೇಳಿದ್ರೆ ಈ ಸಂಘದಲ್ಲಿ ಬರ್ತಕ್ಕಂಥದ್ದು ಏನು ನಾವು ಯಾಕೆ ಸಂಘವನ್ನು ವಹಿಸ್ತೇವೆ ಅಂತ ಹೇಳಿದ್ರೆ ಈ ಅಹಂ ಮಮ ಇದೇ ಸಂಘವನ್ನು ವಹಿಸಿದೆ ನಾನು ನನ್ನದು ನಾನು ಫಸ್ಟ್ ನಾನು ಬರೋದೇ ನಾನು ಅಹಂ ಆಮೇಲೆ ಯಾವಾಗ ನಾನು ಬರೋಕೋ ಸುಮ್ಮನೆ ಕೂತ್ಕೊಳಕಾಗಲ್ಲ ನಾನು ಪ್ಯೂರ್ ನಾನು ಯಾವತ್ತೂ ಇರೋ ಖಾದ್ಯ ಇಲ್ಲ ಸಾಧ್ಯವೇ ಇಲ್ಲ ಅದು ಆಯ್ತು ಅಂದರೆ ಮುಕ್ತವಾಯ್ತು ಮುಕ್ತವಾಯ್ತು ಯಾವಾಗ ನಾನು ಬಂತು ನನ್ನದು ಶುರುವಾಯಿತು ನನ್ನದು ಶುರುವಾಯಿತು ಅದಕ್ಕೆ ಅಹಂ ಮಮ ಯಾವಾಗಲೂ ಕೂಡ ಶಾಸ್ತ್ರದಲ್ಲಿ ಎರಡು ಒಟ್ಟಿಗೆ ಒಟ್ಟಿಗೆ ಬರೀತಾರೆ ಅಹಂ ಮಮ ನಾನು ನನ್ನದು ಅಂತ ಯಾಕೆಂದ್ರೆ ನಾನು ಬಂತು ಅಂದರೆ ನನ್ನದು ಬಂದೇ ಬಂತು ಈ ನಾನು ನನ್ನದು ಇದೆಯಲ್ಲ ಇದು ಸಂಘ ಹೋದಾಗ ಆಟೋಮೆಟಿಕ್ ಆಗಿ ಹೊಟ್ಟಬೋದು ಅದು ಹೇಗೆ ಅಂತ ಹೇಳಿದ್ರೆ ಈಗ ಬೆಂಕಿ ಬೆಂಕಿ ಇದೆ ಬೆಂಕಿ ಈ ಬೆಂಕಿ ಉರಿಲಿಕ್ಕೆ ಏನು ಬೇಕು ಇಂಧನ ಬೇಕು ಇಂಧನ ಫ್ಯೂಯಲ್ ಅಂತ ಬೇಕು ಕಟ್ಟಿಗೆ ಬೇಕು ಸರಿ ಉರಿತಾ ಇರುತ್ತೆ ಧಗ ಧಗ ಧಗ ಧಗ ಅಂತ ಉರಿತಾ ಇರುತ್ತೆ ಈಗ ಫ್ಯೂಯಲ್ ಅದ ಖಾಲಿ ಕಟ್ಟಿಗೆ ಖಾಲಿ ಆಗುತ್ತೆ ಬೆಂಕಿ ಏನಾಗುತ್ತೆ ಬೆಂಕಿ ಏನಾಗುತ್ತೆ ಆರೋ ಹಾಗೆ ಹಾಗೆ ಯಾವಾಗ ಮಮ ಕಟ್ ಮಾಡಿಬಿಡ್ತೇವೋ ಹೊರಟೋಗುತ್ತೋ ಆ ಸಂಘ ಹೊರಟೋಗುತ್ತೋ ಅಹಂ ಒಂದೇ ಉಳ್ಕೊಳೋಕ್ಕಾಗಲ್ಲ ಅದು ಅಹಂ ಉಳ್ಕೊಳಕ್ಕಾಗಲ್ಲ ತಾಕತ್ತಿಲ್ಲ ಅಹಂ ತಾಕತ್ತಿಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಎನ್ನೋ ಒಂದು ಏನೋ ಒಂದು ಸೆಕ್ಯೂರಿಟಿ ಬೇಕಂತ ಅದಕ್ಕೆ ಮಮ ಎಲ್ಲ ಹಾಕೊಂಡ್ಬಿಡ್ತದೆ ನನ್ನ ಆಸ್ತಿ ನನ್ನ ಪಾಸ್ತಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸಂಬಂಧಿಕರು ನನ್ನ ಬ್ಯಾಂಕ್ ಬ್ಯಾಲೆನ್ಸು ಈ ರೀತಿ ಎಲ್ಲ ನನ್ನದು ನಾನು ಕೊನೆಗೆ ಅದು ಇನ್ನೂ ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಹೆಚ್ಚು ಹೋಗಿ ನನ್ನ ದೇಶ ನನ್ನ ರಾಜ್ಯ ನನ್ನ ಭಾಷೆ ಈ ಥರದಲ್ಲ ಶುರುವಾಗುತ್ತೆ ಇದೆಲ್ಲವೂ ಸಂಘ ಈ ಸಂಘ ನಿಸ್ಸಂಗವಾಗುತ್ತೆ ನಿಸ್ಸಂಗ ಆದಾಗ ಫ್ಯೂಯಲ್ ಕೊಡಲು ಕಡಿಮೆ ಮಾಡ್ತೀರ ಅದನ್ನು ಹಸಿ ಹಸಿಯುವಂತೆ ಮಾಡ್ತೇವೆ ಅದು ಹಸಿಯುವಂತೆ ಮಾಡ್ತಾರೆ ಯಾವಾಗ ಅದು ಹಸಿಯುತ್ತದೆಯೋ ತಾನಾ ತಾನೇ ಯಾವಾಗ ನೀವು ಆಹಾರ ಕೊಟ್ಟು ಚಾಕ್ತೀರೋ ಆವಾಗ ಅದು ವರ್ಧನ ಆಗುತ್ತೆ ಹೇಗೆ ರಾವಣ ಅಕ್ರಮ ಹತ್ತು ಮುಖದ ರಾವಣ ಆಕ್ರಮ ರಾವಣನ್ ಕೇವಲ ಹತ್ತು ಮುಖ ಆದರೆ ನನ್ನ ಅಹಂಗೆ ಆ ಮಮ ಲಕ್ಷಾಂತರ ಮುಖ ಲಕ್ಷಾಂತರ ಮುಖ ರಾವಣ ಅಲ್ಲ ಅಹಿರಾವಣ ಮಹಿರಾವಣ ಅಲ್ಲ ಇನ್ನೂ ಡೇಂಜರಸ್ ರಾವಣಗಿಂತ ಡೇಂಜರಸ್ ಅಹಿರಾವಣ ಮಹಿರಾವಣ ಹಾಗೆ ಮಾಯಾವಿಗರು ಈ ಮಮ ಅಷ್ಟು ಡೆವ ಡೆವಲಪ್ ಆಗ್ತಾ ಹೋಗಿ ಯಾವಾಗ ತಂದೆ ಕಟ್ ಮಾಡಿದಾಗ ಈ ಅಹಂ ಹೀಗೆ ಕಳ್ಕೊಂಬಿಡುತ್ತೆ ಆವಾಗ ಆ ಅಹಂ ಏನಾಗತ್ತೆ ಸಮರ್ಪಣವಾಗುತ್ತೆ ಅದೇ ಭಗವಂತನ ಪಾದಕ್ಕೆ ಸಮರ್ಪಣವಾಗ ಮಾೇವ ಪ್ರಪದ್ಯಂತೆ ಆಗುತ್ತೆ ಮಾಮ ಆ ಅಹಂ ನನ್ನ ಅಹಂ ಸಣ್ಣ ಅಹಂ ಭಗವಂತನ ಅಹಂ ಆಗುತ್ತೆ ಮಾಮ್ ಅಲ್ಲಿಗೆ ಬರುತ್ತೆ ಇದು ಒಂದನೇ ಅಂತ ಎರಡನೇದ್ರಲ್ಲೂ ತೋರಿಸ್ತೀನಿ ನೋಡಿ ಯಾವ ರೀತಿ ಆಗುತ್ತೆ ಅಂತ ಯೋ ಮಹಾನುಭಾವಂ ಸೇವತೆ ಯಾರು ಮಹಾಪುರುಷರನ್ನು ಸೇವಿಸುತ್ತಾರೆಯೋ ಅವರು ಕೂಡ ಮಾಯೆಯಿಂದ ಪಾರಾತಾರೆ ಇದೆಲ್ಲ ಒಟ್ಟಿಗೆ ಮಾಡಬೇಕು ಯಾರು ಬಿಡುವ ಹಾಗಿಲ್ಲ ಒಂದೇ ಇದಾಗಿ ಮಾಡುವುದಿಲ್ಲ ಓ ಹಾಗಿದ್ರೆ ಓಹ್ ಎಸ್ ಸಂಗಮ್ ಕೈಯಲ್ಲಿ ಸಂಗಮ್ ಬಿಟ್ಟರೆ ಸಾಕು ಮಹಾನುಭಾವ ಸೇವತೆ ಮಾಡೋದು ಬೇಡ ಅಂತ ಇಲ್ಲ ಎಲ್ಲವನ್ನೂ ಮಾಡಬೇಕು ಯಾಕೆ ಅಂದ್ರೆ ಇದು ಪ್ರತಿಯೊಂದು ಕೂಡ ನಮ್ಮ ಜೀವನದ ಅವಿಭಾಜ್ಯ ಅಂಗ ನಮ್ಮ ಜೀವನದ ಅವಿಭಾಜ್ಯ ಅಂಗ ಒಂದನ್ನು ಬಿಡುವ ಹಾಗಾದೋ ಮಹಾನುಭಾವಂ ಸೇವನೆ ಇಲ್ಲಿ ಮನು ಒಂದು ಮಾತನ್ನು ಹೇಳ್ತಾನೆ ಮಹತ್ಸೇವಾಂ ದ್ವಾರಮಾಹು ವಿಮುಕ್ತೇಹೇ ಮಹತ್ಸೇವಾ ದ್ವಾರ ಮಾಹುಹು ವಿಮುಕ್ತೇ ವಿಮುಕ್ತಿಗೆ ಮಹತ್ ಅಂದರೆ ಸಾಧುಗಳ ತಂತರ ಅದು ಭಗವದ್ಭಕ್ತರ ಸೇವೆ ಅದೇ ಮುಕ್ ದ್ವಾರ ಇದು ವಿಮುಕ್ತಿಗೆ ದ್ವಾರ ಮುಕ್ತಿಗೆ ದ್ವಾರ ಅಂತ ಎಂಟ್ರೆನ್ಸ್ ಡೋರ್ ಡೋರ್ ಯಾಕೆ ಅಂತ ಹೇಳಿದ್ರೆ ಅದೇನದು ಮಹಾನ್ ಪುರುಷರ ಸೇವೆ ಅಂತ ಹೇಳಿದ್ರೆ ಏನು ಕೇವಲ ಅವರ ಶಾರೀರಿಕ ಸೇವೆ ಮತ್ತು ಅವರು ಏನು ಅವರಿಗೆ ಬೇಕಾದಂತಹ ನೀಡ್ಸ್ನೆಲ್ಲ ಪೂರೈಸುವುದು ಅದು ಮಾತ್ರನಾ ಮಹತ್ ಸೇವೆ ಅಂದರೆ ಅದಲ್ಲ ಅವರು ಹೇಳಿದಂತಹ ಏನೇನು ಉಪದೇಶವಿದೆಯೋ ಅದನ್ನು ಚಾಚೂ ತಪ್ಪದಂತೆ ತನ್ನ ಜೀವನದಲ್ಲಿ ಮಾಡ್ತಕ್ಕಂಥದ್ದು ಅದು ವೆರಿ ಇಂಪಾರ್ಟೆಂಟ್ ಅದೇ ಅವರ ಯಾಕೆಂದ್ರೆ ಈ ಮಹಾತ್ಮರಿಗೆ ಬೇರೆ ಏನು ಸೇವೆ ಬೇಕಾಗಿಲ್ಲ ಬೇರೆ ಯಾವ ಸೇವೆ ಬೇಕಾಗಿಲ್ಲ ಯಾಕಂದ್ರೆ ಭಗವಂತ ಭಗವಂತನ ಆಶ್ರಯಿಸಿಕೊಂಡಿರೋರು ಇಂಥ ಸಣ್ಣ ಸಣ್ಣ ಪುಟ್ಟ ಇದಕ್ಕೆಲ್ಲ ಆಶ್ರಯಿಸಿಕೊಂಡಿಲ್ಲ ಚಂದ್ರನ ಆಶ್ರಯಿಸಿಕೊಂಡಿಲ್ಲ ಭಗವಂತನ ಆಶ್ರಯಿಸಿಕೊಂಡಿರು ಹೀಗಾಗಿ ಅವರ ಸೇವೆ ಅಂದರೆ ಏನಿದೆ ಅವರಿಂದ ನೀವು ಅಡ್ವಾಂಟೇಜ್ ಪಡಿತಕ್ಕಂಥ ನೀವು ಸೆಲ್ಫಿಶ್ ಆಗಬೇಕು ನೀವು ಸೆಲ್ಫಿಶ್ ಆಗಬೇಕು ಹೇಗೆ ಯಾವ ರೀತಿಯಾಗಿ ಅವರ ಉಪದೇಶವನ್ನು ನಾನು ಪಾಲಿಸುವುದರೊಂದಿಗೆ ನೂರಕ್ಕೆ ನೂರರಷ್ಟು ಪಾಲಿಸುವುದರೊಂದಿಗೆ ಹೇಗೆ ನಾನು ಮನಃಶುದ್ಧಿಯನ್ನು ಪಡೆಯಬಹುದು ಮನಶುದ್ಧಿಯನ್ನು ಪಡೆಯಬಹುದು ಆ ಮಹತ್ಮ ಅವರ ಸೇವೆ ಮಾಡುವುದು ಸುಲಭ ಅಲ್ಲ ತುಂಬ ಕಷ್ಟ ಇದೆ ನಿಮ್ಮ ಅಹಂಕಾರವನ್ನು ನಾಶ ಮಾಡ್ತಾರೆ ನಿಮ್ಮ ಅಹಂಕಾರವನ್ನು ಬೆಳೆಸೋದಿಲ್ಲ ಅವರು ನಾಶ ಮಾಡ್ತಾರೆ ಶ್ರೀರಾಮಕೃಷ್ಣರಿಗೆ ಸೂರ್ಯಾನಂತಿ ಒಮ್ಮೆ ಸೇವೆ ಮಾಡಲಿಕ್ಕೆ ನಿಯೋಗಿಸಲಾಯಿತು ದಕ್ಷಿಣೇಶ್ವರದಲ್ಲಿ ಇದ್ರು ಹರಿನಾಥ ಅಂತ ಅವರು ಹರಿನಾಥ್ ಚಟತ್ತು ಸರಿ ಶ್ರೀರಾಮಕೃಷ್ಣ ಹೇಳಿದ್ದಾರೆ ನೋಡು ಭಕ್ತರ ಒಂದು ಸಮಾವೇಶ ಆಗಿತ್ತು ಎಲ್ಲ ಮುಗೀತು ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದ ತಮ್ಮ ಕೋಣೆಗೆ ಬಂದ್ರು ನೋಡೋ ಹರಿ ಅಲ್ಲಿ ಭಕ್ತರು ಏನೇನೋ ಅಲ್ಲಿ ಸಾಮಾನನ್ನು ಬಿಟ್ಟಿದ್ದಾರೆ ಸ್ವಲ್ಪ ಎಲ್ಲ ತಗೊಂಡ್ಬೇಡ ನೋಡೋಣ ಅಂತ ಹೇಳ್ತಾರೆ ಕಳಿಸ್ತಾರೆ ಇವನು ಹೋಗ್ತಾನೆ ಅಲ್ಲಿ ಅದನ್ನ ಕೊಡೆ ಬಿಟ್ಟಿರ್ತಾರೆ ಅಲ್ಲಿ ಇನ್ನೊಂದೇನೋ ಬಿಟ್ಟಿರ್ತಾರೆ ಬಟ್ಟೆ ಇವರೋ ಚೌಕ ಅಲ್ಲೇ ಬಿಟ್ಟಿರ್ತಾರೆ ಆಮೇಲೆ ಚೂರಿ ಬಿಟ್ಟಿರ್ತಾರೆ ಹೀಗೆ ಇವನ್ನೆಲ್ಲ ತಗೊಂಡ್ಬರ್ತಾನೆ ಶ್ರೀರಾಮಕೃಷ್ಣ ಒಳಗಡೆ ಅವರ ಮಂಚದ ಮೇಲೆ ಕೂತ್ಕೊಂಡು ಸರಿ ನೋಡು ಇನ್ನೆಲ್ಲ ಆಯಾ ಜಾಗಕ್ಕೆ ಅಂತ ಹೇಳಿ ಹೇಳ್ತಾರೆ ಇವನ್ನೆಲ್ಲ ಜೋಡಿಸ್ತಾ ಜೋಡಿಸುವಾಗ ಆ ಚಾಕುವಿಗೆ ಆ ಚಾಕುವನ್ನ ಅವನು ಎಲ್ಲೋ ಒಂಥರ ಇಟ್ಟ ಹೀಗೆ ತಕ್ಷಣ ಶ್ರೀರಾಮಕೃಷ್ಣ ಕೂಗ್ತಾರೆ ಹೇಯ್ ಏನು ಮಾಡ್ತಾ ಇದ್ದೇನು ಹಾಂ ಈ ಚಾಕುವ ಎಲ್ಲಿತ್ತಿದ್ದ ಎಲ್ಲಿಡ್ತಾ ಇದ್ದೇನು ಎಲ್ಲಿಡ್ತಾ ಇದ್ದ ಯಾವ ಜಾಗದಲ್ಲಿ ಅದು ಮುಂಚೆ ಇತ್ತೋ ಅದೇ ಜಾಗದಲ್ಲಿ ನೀನು ಇಡಬೇಕು ಇಲ್ಲದೆ ಈಗ ರಾತ್ರಿ ಸಮಯದಲ್ಲಿ ನಾನು ತಡ್ಕಾಡ್ಬೇಕೇನು ಅದಕ್ಕೋಸ್ಕರ ನಾನು ಆ ಕತ್ಲೆಯಲ್ಲೂ ಕೂಡ ನಾನು ಇಟ್ಟು ಜಾಗಕ್ಕೆ ಹೋದ್ರೆ ಆ ಚಾಕು ನನ್ನ ಕೈಗೆ ಸಿಗಬೇಕು ಇಲ್ಲದೆ ಹೋದ್ರೆ ಇಡೀ ರಾತ್ರಿ ನಾನು ಹುಡ್ಕಾಡ್ಬೇಕಾದ್ರೆ ಅದು ಎಲ್ಲಿತ್ತೋ ಅಲ್ಲಿಡಬೇಕು ಏನು ನೀನೇನು ಸೇವೆ ಮಾಡಕ್ಕೆ ಬಂದಿದ್ಯಿ ಏನು ಮಾಡಕ್ಕೆ ಬಂದಿದೆ ಇದೆಲ್ಲ ಸೇವೆಯೆಲ್ಲ ಇದೆ ಬೈದ್ಬಿಟ್ ಬೈದ್ಬಿಡ್ತಾರೆ ಸೇವೆ ಮಾಡೋದು ತುಂಬ ಕಷ್ಟನಪ್ಪ ಅವ್ರು ಹೇಳ್ತಾರೆ ಸೇವೆ ಮಾಡೋದು ತುಂಬಾ ಕಷ್ಟ ಯಾಕೆ ಸೇವೆ ಮಾಡುವಾಗ ಆ ಶಿಷ್ಯನಾದವನು ತನ್ನ ಅಹಂನ ಇಟ್ಕೊಂಡಿದ್ರೆ ಸೇವೆ ಫೇಲ್ಯೂ ಗಮನಿಸ್ಬೋದು ಕಿಂಚಿತ್ತಾದ ಅಹಂಕಾರ ಅಂದು ತಾನು ಸೇವೆ ಮಾಡ್ತಾ ಇದ್ದೇನೆ ಅಂತ ಒಂದು ಅಹಂಕಾರ ಇನ್ನೊಂದು ಅಹಂಕಾರವನ್ನು ಉಳಿಸ್ಕೊಂಡಿದ್ದು ನಾನು ಗುರುವಿಗೆ ಸೇವೆ ಮಾಡ್ತಾ ಇದ್ದೇನೆ ಈ ತರ ಮಾಡ್ತಾ ಇದ್ದೇನೆ ಅದು ಕೂಡ ಉಳಿಸ್ಕೊಳ್ಬಾರದು ಗುರುವಿನ ಅಹಂಕಾರದೊಂದಿಗೆ ಇವನ ಅಹಂಕಾರ ಬೆರ್ಸೋಗಿದ್ದ ಆಗ ಅದು ಅದ್ಭುತ ಚಮತ್ಕಾರ ಅದನ್ನ ಬ್ರಹ್ಮ ಸ್ವಾಮಿ ಬ್ರಹ್ಮಾನಂದಿ ಶಿಷ್ಯರು ಸ್ವಾಮಿ ನಿರ್ವಾಣಾನಂದರು ಅಂತ ಒಬ್ಬರಿದ್ದರು ಅವರು ಅವ್ರ ಜೀವನದಲ್ಲಿ ನಾವು ನೋಡ್ಬೋದು ಅವರೇ ಆಶೀರ್ವಾದ ಮಾಡ್ತಾರೆ ಕೊನೆಗೆ ಸ್ವಾಮಿ ಬ್ರಹ್ಮಾನಂದರ ಮಂತ್ನಲ್ಲಿ ಏನಾದರೂ ಒಂದು ಬಂದ ತಕ್ಷಣ ಇವ್ರಿಗಾಗಲೇ ಗೊತ್ತಾಗ್ಬಿಡುತ್ತೆ ಹೋಗಿ ರೆಡಿ ಮಾಡಿಬಿಡ್ತಾರೆ ಬ್ರಹ್ಮಾನಂದರಿಗೆ ಏನೋ ಒಂದು ಲೂಚಿ ಮಾಡಬೇಕು ಲೂಚಿ ತಿನ್ಬೇಕು ಅಂತ ಆಸ್ತಿ ಆಯ್ತು ತಕ್ಷಣ ಇವ್ರು ಹೋಗಿ ಅಲ್ಲಿ ಅಡುಗೆ ಮನೆಯಲ್ಲಿ ತಯಾರು ಮಾಡಾಯ್ತು ಗೊತ್ತಾಗ್ಬಿಡ್ತೀವಿ ಬ್ರಹ್ಮಾಂಗ ಓ ನ ಆ ಒಂದು ತಂತಿ ಕರೆಕ್ಟ್ ಆಗಿ ನನ್ನ ಇದಕ್ಕೆ ಮೀಟ್ಕೊಂಡಿದೆಯಲ್ಲ ಟ್ಯೂನ್ ಆಗ್ಬೇಕು ಟ್ಯೂನ್ ಗುರುವಿನ ಮನಸ್ಸಿಗೆ ಶಿಷ್ಯನ ಮನಸ್ಸು ಟ್ಯೂನ್ ಆಗ್ಬೇಕು ಇಂದ ಅಪಶ್ರುತಿ ಬರುತ್ತೆ ಅಪಶ್ರುತಿ ಆ ಅಪಶ್ರುತಿ ತಪ್ಪಬೇಕಾದ್ರೆ ಟ್ಯೂನಿಂಗ್ ಸರಿ ಶಿಷ್ಯನ ಅಹಂಕಾರ ಧ್ವಂಸ ಆಗಲೇಬೇಕು ಶಿಷ್ಯನ ಅಹಂಕಾರ ಗುರುವಿನ ಅಹಂಕಾರಕ್ಕೆ ಸಮರ್ಪಣೆ ಆಗಿದೆ ಆಗ ಮಾತ್ರ ಅದು ಸೇವೆ ಆಗ ಮಾತ್ರ ಅದು ಮಾಯನ ದಾಟ್ಲಿಕ್ಕೆ ಇರ್ತಕ್ಕಂಥ ಒಂದು ಬಾಗಿ ಇಲ್ಲದೆ ಹೋದ್ರೆ ಎಷ್ಟು ವರ್ಷ ಸೇವೆ ಮಾಡಿದ್ರು ಕೂಡ ಇವನು ಬೈತಾ ಇರ್ತಾನೆ ಅವ್ನು ಬೈಸ್ಕೊಡ್ತಾ ಇರ್ತಾನೆ ಒಂದೇ ಬೇಜಾರಾಗಿ ಗೆಟಾಟ್ ಅದಲ್ಲ ಹಾಗೆ नो इहकार ऐनायतो तहंकार आम सीर मेवे प्रपद्य माता तरती आय्त अद महानुभव सर सूचने अल यो निर्मोति सतुगढ़ यो, यो निर्मोति ನಿರ್ಮಮೋ ಭವತಿ ಎಲ್ಲಿಯೂ ಕೂಡ ಯಾವ ಒಂದು ವಿಷಯದಲ್ಲಿಯೂ ಕೂಡ ನನ್ನದು ಅಂತ ಹೇಳುವಂಗಿಲ್ಲ ಅವನು ಯಾಕೆಂದ್ರೆ ಪ್ರತಿಯೊಂದು ಕೂಡ ಅವನು ಯಾವಾಗ ಭಕ್ತ ಒಂದು ವ್ರತವನ್ನು ತೊಡ್ತಾನೋ ಹೇ ಪರಮಾತ್ಮ ಇನ್ ಮುಂದೆ ನಾನು ನಿನ್ನನ್ನು ಮಾತ್ರ ಪ್ರೀತಿಸ್ತೇನೆ ಬೇರೆ ಯಾರಿಗೂ ಪ್ರೀತಿಸುವುದಿಲ್ಲ ಅಂತ ಅಂತಾನೋ ಅವಾಗ ತನ್ನ ಹೆಡ್ತಿ ಮಕ್ಕಳು ಎಲ್ಲ ಅವನಿಗೆ ಸೇರಿದ್ರು ಪವರ ಮಠ ಅವ್ರೀರಾಮಕೃಷ್ಣರು ಗಿರೀಶ್ ಚಂದ್ರ ಘೋಷಣೆಗೆ ಕೇಳ್ತಾರೆ ಪ್ರಶ್ನೆ ಆಯ್ತಪ್ಪ ನೀನು ಒಂದು ಎರಡು ನೀನು ಏನು ಮಾಡೋಕ್ ಸಾಧ್ಯ ಅಂತ ಕೇಳ್ತಾರೆ ಏನು ನೀವೇ ಹೇಳಿ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ನೀನು ಹೋಗ್ಲಿ ಬೆಳಿಗ್ಗೆ ಒಂದು ಹೊತ್ತು ಸಾಯಂಕಾಲ ಒಂದು ಹೊತ್ತು ಭಗವಂತನ ಚಿಂತನೆ ಮಾಡ್ಲಿಕ್ಕೆ ಸಾಧ್ಯವಾ ಅಂತ ಇವರು ಕೃಪೆ ಮಾಡ್ಲಿಕ್ಕೆ ತಯಾರಿದ್ದಾರೆ ಅಯ್ಯೋ ನಾನು ಯಾವಾಗ ನಾನು ನಾಟಕದ ಕಂಪನಿಯಲ್ಲಿರೋದು ನಿಮ್ಗೆ ಗೊತ್ತಿದೆ ನಾನು ಯಾವಾಗ ಹೇಳ್ತೇನೆಯೋ ಯಾವಾಗ ಮಲಗ್ತೇನೆಯೋ ಯಾವಾಗ ಊಟ ಮಾಡ್ತೇನೆಯೋ ಯಾವುದು ತೀರ್ಮಾನ ವಿದ್ಯುತ ಇಲ್ಲ ಇನ್ನು ಹೇಗೆ ಮಾತುಕೊಳ್ಳಿ ಬೆಳಿಗ್ಗೆ ಒಂದು ಹೊತ್ತು ಸಾಯಂಕಾಲ ಹೊತ್ತು ಹೊತ್ತು ಭಗವಂತನ ಚಿಂತನೆ ಮಾಡ್ತೀನಿ ಹೇಗೆ ಮಾತುಕೊಳ್ಲಿ ಸರಿ ಒಂದಿಷ್ಟು ಷರತ್ತುಗಳನ್ನು ಹಾಕುತ್ತೆ ಆಯಿತು ಹಾಗಿದ್ರೆ ನನ್ನ ಸ್ಮರಣೆ ಆದರೂ ಮಾಡಲಿಕ್ಕಾಗುತ್ತಾ ನಿನಗೆ ಅಯ್ಯೋ ಹೇಗೆ ನಾನು ಅದನ್ನಾದರೂ ಹೇಗೆ ಮಾಡಲಿ ಹೇಗೆ ಹೇಳಲಿ ನಾನು ಬಾಯಲ್ಲಿ ಯಾಕೆ ಅಂತ ಹೇಳಿದ್ರೆ ಹಗಲು ಇರಲು ನನ್ನ ನಾಟಕಕ್ಕೋಸ್ಕರ ಚಿಂತನೆ ಮಾಡಬೇಕಾಗಿದೆ ಇದು ಏನು ಸೀನು ಸ್ಕ್ರೀನ್ಪ್ಲೇ ಏನು ಬರೆಯೋದು ಇದಕ್ಕೇನು ಸ್ಕ್ರೀನ್ಪ್ಲೇ ಬರೆಯೋದು ಬರೀ ಅದೇ ಯಾವಾಗ ಮೂಡ್ ಬರುತ್ತೋ ರಾತ್ರಿ ಎದ್ದಾಗಲೂ ಕೂಡ ನೋಡ್ಕೊಂಡಾಗಲೂ ಕೂಡ ಅವನು ಏನಾದರೂ ಸಂತ ಬಂತು ಅಂದರೆ ಈ ಒಂದು ಸೀನ್ ಹಾಕಬೇಕು ಅಂದರೆ ಇಮಿಡಿಯೇಟಾಗಿ ಗೆದ್ದ ಅಲ್ಲೇ ಬರೀಲಿಕ್ಕೆ ಶುರು ಮಾಡ ಇಂಥ ಅವ್ಯವಸ್ಥಿತ ಜೀವನ ಅವನಲ್ಲಿ ವ್ಯವಸ್ಥಿತ ಜೀವನ ಇರಲಿಲ್ಲ ಅಷ್ಟು ಅವನು ಹದಗೆಟ್ಟಿತ್ತು ಅವನ ಜೀವನ ಅಂತ ಅವ್ಯವಸ್ಥಿತ ಜೀವನ ಇದು ಸಾಧ್ಯವಿಲ್ಲ ಕೊನೆಗೆ ಇದೆಲ್ಲ ಮಾಡಿ ಆಯ್ತು ಕೊನೆಗೆ ಹೇಳ್ತಾರೆ ಆಯ್ತಪ್ಪ ನೀನು ನಿನ್ನ ವಕಲ್ನಾಮ ನಾನು ಕೊಟ್ಬಿಡಿ ವಕಲ್ನಾಮ ಅಂದರೆ ಪವರ್ ಆಫ್ ಅಟ್ರಾಲ್ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನ ನಿನ್ನ ಸಂಪೂರ್ಣ ಜವಾಬ್ದಾರಿಯನ್ನು ನಾನು ಕೊಟ್ಬಿಡು ಅಪ್ಪ ಇದೇ ಬೇಕಾಗಿತ್ತು ಆಯ್ತು ಗುರುವೇ ಅಂತೇಳಿ ಬಿದ್ದ ಬಿದ್ದ ಕಾಲಿಗೂ ಬಿದ್ದ ಹಳ್ಳಕ್ಕೂ ಬಿದ್ದ ಶ್ರೀರಾಮಕೃಷ್ಣಗೆ ಅದೇ ಬೇಕಾಗಿತ್ತು ಅವನಿಗೆ ಅಲ್ಲಿ ತನಕ ಏನು ಅದರ ಅರ್ಥ ಅಂತ ಗೊತ್ತಾಗಿರ್ಲಿಲ್ಲ ಎಲ್ಲ ಸುಲಭ ಶ್ರೀರಾಮಕೃಷ್ಣ ನನ್ಗೆಲ್ಲ ಸಾರ್ನೇ ಮಾಡಿಬಿಡ್ತಾರೆ ನಾನು ಫ್ರೀಯಾಗಿ ಇರ್ಬೋದು ಅಂತ ಎಷ್ಟು ಖುಷಿಯಾಗಿರ್ತೇನೆ ನಾವು ಫ್ರೀಯಾಗಿರ್ಬೇಕು ಬೇರೆಯವರು ನನ್ಗೆ ಬಂದು ಎಲ್ಲ ಮಾಡ್ತಾರೆ ಅಂತ ಎಷ್ಟು ಖುಷಿಯಾಗಿರ್ತಾರೆ ಆಗ ಶುರುವಾಯಿತು ಒಂದು ಟೈಮಲ್ಲಿ ಅವನು ಶ್ರೀರಾಮಕೃಷ್ಣ ಎರಡುಗಡೆ ಕೂತಿದ್ದಾನೆ ಎಲ್ಲಿಂದ ಒಂದು ನ್ಯೂಸ್ ಬಂತು ನೋಡಿ ಈ ರೀತಿ ನಿಮ್ಗೆ ಇದಾಗಿದೆ ಹೀಗೆ ಏನ್ ಮಾಡ್ತೀರಾ ಅಂತ ತಕ್ಷಣ ಹೀಗೆ ಮಾಡ್ತೇನೆ ಅಂತ ಹೇಗ್ ಏನ್ ನೀನು ಹೇಳ್ತಾ ಇರೋ ಮಾಡ್ತೇನೆ ಅಂತ ಹೆಂಗೆ ಹೇಳ್ದ ನೀನು ನೀನು ಎಲ್ಲಿದೆ ಅಧಿಕಾರ ಮಾಡ್ತೇನೆ ಅಂತ ಹೇಳೋದಕ್ಕೆ ಎಲ್ಲಿದೆ ಅಧಿಕಾರ ನಿನ್ನ ಸಂಪೂರ್ಣ ಜವಾಬ್ದಾರ ನಾನೀಗ ನನ್ನನ್ನು ಕೇಳಿ ನೀನು ಮಾಡಬೇಕು ಹೇಗೆ ನೀನೆ ಡಿಸ್ಟನ್ ತೆಗೆದುಕೊಂಡ ಹೇಗಾಗ್ಬಿಡ್ತು ಅಂದ್ರೆ ಅವನು ಹೇಳ್ತಾನೆ ಮುಂದಿನ ಜೀವನದಲ್ಲಿ ಅಯ್ಯೋ ನಾನು ಅನ್ಕೊಂಡೆ ಇದು ಅತ್ಯಂತ ಸುಲಭವಾದಂತಹ ಕೆಲಸ ಇದು ನನ್ನ ಜವಾಬ್ದಾರಿ ಅವ್ರು ಕೊಟ್ಬಿಡೋದು ಅಂತೇಳಿ ಆದ್ರೆ ನನಗೆ ಈಗ ಇದೆ ಹೆಂಡತಿ ಮಗು ಸತ್ತಾಗ ಹಳ್ಳಿಕ್ಕೂ ಕೂಡ ಆಗಿಲ್ಲ ಯಾಕೆ ಹಳ್ಳಿಕ್ಕೂ ಕೂಡ ಅವ್ರ ಪರ್ಮಿಷನ್ ಬೇಕಿಲ್ಲ ಹೆಂಡತಿ ಮಗು ಯಾರ್ದೀಗ ಅವ್ರ ಪಾದ ಪಸಿಯಾಗಿದೆ ನಿಂದ ಅಳುವ ಹಾಗೂ ಇಲ್ಲ ಒಂದೊಂದು ಉಸಿರು ತೆಗೆದುಕೊಳ್ಳಬೇಕು ಕೂಡ ಅವರು ಪರ್ಮಿಷನ್ ಬೇಕಾಗಿತ್ತು ಹಾಗಾಗ ಜೀವನ ಅದ್ಭುತ ಆಯ್ತು ಜೀವನ ಎಲ್ಲದಕ್ಕಿಂತ ಕಷ್ಟವಾಯಿತು ಸಾಧನೆ ಅತ್ಯಂತ ಕಷ್ಟ ಸಾಧನೆ ಅಂತ ಯಾಕೆಂದರೆ ಅದು ಇನ್ ಬ್ರೆತ್ ಮೆಡಿಟೇಷನ್ ಅಂತ ಆಯ್ತದೆ ಬ್ರೀದಿಂಗ್ ಮೆಡಿಟೇಷನ್ ಉಸಿರು ಒಳಗೆ ತೆಗೆದುಕೊಳ್ಳುವಾಗ ಶ್ರೀರಾಮಕೃಷ್ಣ ಉಸಿರು ಹೊರಗಡೆ ಬರುವಾಗ ಶ್ರೀರಾಮಕೃಷ್ಣ ಉಸಿರು ಒಳಗೆ ತೆಗೆದುಕೊಳ್ಳುವಾಗ ಶ್ರೀರಾಮಕೃಷ್ಣ ಉಸಿರು ಹೊರಗಡೆ ಬಿರುವ ಶ್ರೀರಾಮಕೃಷ್ಣ ಮುಗಿದು ಹೋಯ್ತಾರೆ ಟೋಟಾಲಿಟಿ ಗಿರೀಶ್ ಚಂದ್ರ ಘೋಷ್ ಕಳಿಸಿ ಹೋದ ಶ್ರೀರಾಮಕೃಷ್ಣ ಅಲ್ಲಿ ಬರ್ತದೆ ಆ ಇಡೀ ಜೀವನ ಅದ್ಭುತವಾದ ಜೀವನ ಅದು ಅದ್ಭುತವಾದ ಜೀವನ ಆ ಜೀವನ ನೋಡಿದ್ರೆ ಒಂದು ಕರಿ ಕಲ್ಲಿದ್ದಂತಹ ಜೀವನ ಇತ್ತು ಮಾಡಬಾರ್ದ ಕೆಲಸ ಅವನು ಏನೋ ಇದ್ರೆ ಹೇಳಿ ಎಲ್ಲ ಮಾಡಿದವನು ಆದರೆ ಅಪ್ಪಟ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಅದನ್ನು ಮಾಡ್ಬಿಟ್ಟು ಅಷ್ಟೇ ಅಪರಂಜಿ ಅಪರಂಜಿ ಅಪರಂಜಿ ಮಾಡಬೇಕು ಹಾಂ ಇದನ್ನು ಯಾಕೆ ನಿರ್ಮಮೋ ಯೋ ನಿರ್ಮಮೋ ಭವತಿ ಯಾರಿಗೆ ನನ್ನದು ಅನ್ಸಿಲ್ವೋ ಅವನ ಅಹಂಕಾರ ನಾಶವಾಗಿದೆ ಅಲ್ಲಿಗೆ ಸೀಕ್ರೆಟ್ ಡೈರೆಕ್ಟ್ ಕೊಡಲಿ ಅದು ಡೈರೆಕ್ಟ್ ಕೊಡಲಿ ಆ ಭಗವದ್ಗೀತೆಯಲ್ಲಿ ಬರುತ್ತೆ ಏನದು ಅನಭಿಷ್ವಂಗ ಪುತ್ರದಾರ ಗೃಹಾದಿಶು ಅನಭಿಶ್ವಂಗ ಪುತ್ರದಾರ ಗೃಹಾದಿಶು ಎಂತಹ ವಾಕ್ಯಗಳು ಪುತ್ರ ನಂದೇ ಮಗ ಗೃಹ ನಂದೇ ಮನೆ ಕಷ್ಟಪಟ್ಟು ನಾನು ಇದು ಮಾಡಿದ್ದು ದಾರ ನಂದೇ ಹೆಂಡತಿ ಆದರೆ ಅನಭಿಷ್ವಂಗ ಅಭಿಷ್ವಂಗ ಇಲ್ಲ ನಾನು ನನ್ನದು ಹೇಳೋಂಗೇ ಇಲ್ಲ ಪ್ರೀತಿಯಲ್ಲಿ ಇಟ್ಕೊಳ್ಳೋಂಗೇ ಇಲ್ಲ ಪ್ರೀತಿ ಅಲ್ಲಿ ಅವನ ಅನುಗ್ರಹ ಆದರೆ ಇದನ್ನು ಅವನು ಅನುಭವಿಸಬಹುದು ಪ್ರಥಾ ಭಾರತ ಆಗ ನಿರ್ಮಮೋಭೂತ್ವ ಯೋ ನಿರ್ಮಮೋ ಭೂತ್ವ ಕಸ್ತರತಿ ಕಸ್ತರತಿ ಮಾಯ ಮಾಯ ಎಂದು ಪಾರಾಗುತ್ತಾರೆ ಹಾಗೆ ನಂತರ ಹೇಳ್ತಾನೆ ಮುಂದಿನ ಇದರಲ್ಲಿ ಏನದು ಯೋ ವಿವಿಕ್ತ ಸ್ಥಾನಂ ಸೇವತೆ ಯಾರು ಏಕಾಂತ ಸ್ಥಾನವನ್ನು ಸೇವಿಸುತ್ತಾರೆಯೋ ಏಕಾಂತವಾದಂತಹ ಜಾಗಕ್ಕೆ ಹೋಗುತ್ತಾರೆಯೋ ಯೋ ಲೋಕ ಬಂಧು ಉನ್ಮೂಲಯತಿ ಯಾರು ಲೋಕದ ಬಂಧನವನ್ನು ಬುಡ ಸಮೇತವಾಗಿ ಕಿತ್ತೊಗೆಯುತ್ತಾರೆಯೋ ಯೋ ನಿಸ್ತ್ರೈಗುಣ್ಯೋ ಭವತಿ ಯಾರು ತ್ರಿಗುಣಗಳನ್ನು ದಾಟುತ್ತಾರೆಯೋ ಯೋ ಯೋಗಕ್ಷೇಮಂತ್ಯಜತಿ ಯಹ ಯೋಗಕ್ಷೇಮಂತ್ಯಜತಿ ಯಾರು ಯೋಗವನ್ನು ಕ್ಷೇಮವನ್ನು ಬಿಟ್ಟು ಬಿಡುತ್ತಾರೆಯೋ ಅವರು ಮಾತ್ರ ಮಾಯ ಮಾಯಿಂದ ಪಾರಾಗುತ್ತಾರೆ ಹಾಗಿದ್ರೆ ಈ ವಿವಿಕ್ತ ಸ್ಥಾನಂ ಸೇವತೆ ಅಂದರೆ ಏನು ನಿರ್ಜನವನ್ನು ಸೇವಿಸುವುದು ಅಂದರೆ ಏನು ಏಕಾಂತವನ್ನು ಸೇವಿಸುವುದು ಅಂದ್ರೆ ಏನು ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಯಾಕಂದ್ರೆ ಇಲ್ಲಿ ಏಕಾಂತ ಸ್ಥಾನ ಅನ್ನೋದೇ ವೆರಿ ಇಂಪಾರ್ಟೆಂಟ್ ತುಂಬಾ ಇಂಪಾರ್ಟೆಂಟ್ ಹೇಗ್ ಹೋಗ್ಬೇಕು ಏಕಾಂತ ಸ್ಥಾನಕ್ಕೆ ಏಕಾಂತ ಸ್ಥಾನ ಅಂದ್ರೆ ಏನು ಸುಮ್ ಸುಮ್ಮನೆ ಹೋಗ್ಬಿಡೋದಲ್ಲ ಏಕಾಂತ ಸ್ಥಾನ ಹೋದಾ ಎಲ್ಲ ಪಿಕ್ನಿಕ್ ಅಲ್ಲೋ ಹೋದಾ ನೋಡ ಸನ್ ಸೈಟ್ ಸನ್ಸೆಟ್ ಇನ್ ನೋಡಕ್ ಅದು ಏಕಾಂತ ಸ್ಥಾನ ಅಲ್ಲ ಅಥವಾ ಅವ್ನ ಗಡ್ಡಿಮೊಟ್ಟೆ ಕಟ್ಕೊಂಡೆ ಹೋಗಿರ್ತಾನೆ ಮನ್ಸಲ್ಲಿ ಒಂದಿಷ್ಟು ಅಲ್ಲಿ ಬಿತ್ತಾನ ಅವಂದ ಅಲ್ಲೊಂದ್ ರಾಜ್ಯ ಕಟ್ತಾನೆ ಅದೆಲ್ಲ ಏಕಾಂತ ಸ್ಥಾನ ಏಕಾಂತ ಸ್ಥಾನ ಅಂದ್ರೆ ಯಾಕೆಂದ್ರೆ ಭಗವಂತನಿಗೆ ತುಂಬಾ ಇಷ್ಟ ಇದೆ ಏಕಾಂತ ಸ್ಥಾನ ಮತ್ತೆ ಮತ್ತೆ ಪದೇ ಪದೇ ಹೇಳ್ತಾನೆ ವಿವಿಕ್ತ ಸೇವಿತ್ವ ಅರತಿರ್ ಜನಸದಿ ಆಮೇಲೆ ರಹಸಿ ಸ್ಥಿತ ಇದೆಲ್ಲ ಹೇಳ್ತಾನೆ ಎಷ್ಟು ಸರಿ ಬಂದಿದೆ ಯಾಕೆಂದ್ರೆ ಅಲ್ಲ ನಾನ್ ಸಿಗ್ತೇನೆ ಅದಕ್ಕೋಸ್ಕರ ಅಲ್ಲ ನಾನು ಸಿಗ್ತೇನೆ ಅದೇನು ಅದನ್ನ ಮುಂದಿನ ತರಗತಿಯಲ್ಲಿ ನೋಡೋಣ ಪೂರ್ಣಮದಃಪೂರ್ಣಮಿ ಪೂರ್ಣಾತ್ ಪೂರ್ಣು ದೇ ಪೂರ್ಣತ್ಯಪೂರ್ಣಮೂರ್ಣಮೇವಶಿಷ್ಯತೆ ಓಂ ಶಾಂ ಿಶಾ ತಿ ಹರಿ ಓಂ ಶ್ರೀಕೃಷ್ಣಾರ್ಪಣಮ